ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರವರಿಷ್ಠಾಯಕೃಷ್ಣಾಯ ಆತ್ಮೀಯ ಭಗವದ್ಭಕ್ತರೇ ಆಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಶ್ರೀ ದಕ್ಷಿಣಾಮೂರ್ತಿ ಸ್ತ್ರೋತದ ಕುರಿತು ವ್ಯಾಖ್ಯಾನವನ್ನು ಇಲ್ಲಾದರೂ ಕುರಿತು ಕೆಲವು ಚಿಂತನೆಯನ್ನು ಆಲೋಚನೆಯನ್ನು ಮಾಡೋಣ ಅಂತ ಅಂದ್ಕೊಂಡಿದ್ವಿ ಇದುವರೆಗೂ ಆಶ್ರಮದಲ್ಲಿ ದಕ್ಷಿಣಾಮೂತಿ ಸ್ತೋತ್ರವನ್ನು ಯಾರೂ ತೆಗೆದುಕೊಂಡಿಲ್ಲ ಅಂತ ಹೇಳಿದರು ಮತ್ತು ನನಗೂ ಕೂಡ ಇದೊಂದು ಅಧ್ಯಯನ ಆಗತ್ತೆ ಅಂತ ಹೇಳಿ ಎರಡೂ ಒಂದು ಕಾರಣದಿಂದ ಈ ಪುಸ್ತಕವನ್ನು ಆರಿಸ್ಕೊಂಡಿದೆ ಇದನ್ನು ಕೇಳಿ ಕೆಲವು ಭಕ್ತರು ಇದನ್ನು ಸ್ವಾಮೀಜಿ ಅಂತ ಹೇಳಿದಾಗ ನಾನು ತುಂಬ ಸಂತೋಷದಿಂದ ಒಪ್ಕೊಂಡ್ಬಿಟ್ಟೆ ಸ್ವಾಮೀಜಿಯವ್ರು ಕೇಳಿದಾಗ ಕೂಡ ಹೇಳಿಬಿಟ್ಟೆ ಆಮೇಲೆ ಓದ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಗೊತ್ತಾಯಿತು ಇದು ಎಷ್ಟು ಕಷ್ಟವಾದಂತಹ ಒಂದು ಗ್ರಂಥ ಅಂತ ಯಾಕಪ್ಪ ಅಂತ ಅಂದರೆ ಶ್ರೀಮತ್ ಆದಿ ಶಂಕರಾಚಾರ್ಯರು ಏನು ನಾವು ಉಪನಿಷತ್ತುಗಳನ್ನು ಓದ್ತೀವೋ ಆ ಹತ್ತು ಉಪನಿಷತ್ತುಗಳು ಮೇಜರ್ ಉಪನಿಷತ್ ಅಂತ ನಾವೇನು ಕರಿತೀವಿ ಆ ಹತ್ತು ಉಪನಿಷತ್ತಿನ ಸಾರವನ್ನು ಈ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಬರೆದು ಬಿಟ್ಟಿದ್ದಾರೆ ಯಾರೂ ಹತ್ತು ಉಪನಿಷತ್ತನ್ನೆಲ್ಲ ಇಲ್ಲ ಉಪನಿಷತ್ತಿನ ವ್ಯಾಖ್ಯಾನವನ್ನು ಇಲ್ಲ ಉಪನಿಷತ್ತಲ್ಲಿರುವಂಥ ಚಿಂತನೆಗಳನ್ನು ಚೆನ್ನಾಗಿ ಅರ್ತಿರ್ತಾರೋ ಅವ್ರು ಮಾತ್ರ ಇದನ್ನು ಸಂಪೂರ್ಣವಾಗಿ ತಿಳಿಯಬಲ್ಲರು ಅಂತ ಕೂಡ ಬಲ್ಲಂತಹ ವಿದ್ವಾಂಸರು ಕೂಡ ತಿಳಿಸ್ತಾರೆ ಸೊ ಹಾಗಾಗಿ ಹತ್ತು ಉಪನಿಷತ್ಗಳು ಓದಿರಬೇಕು ಅವ್ರ ಅಧಿಕಾರಿ ಅಂದರೆ ಅವರು ತಿಳ್ಕೊಂಡಿರಬೇಕು ಅವಾಗ ಮಾತ್ರ ಈ ದಕ್ಷಿಣಾಮೂರ್ತಿ ಸ್ತೋತ್ರ ಚೆನ್ನಾಗಿ ಸಂಪೂರ್ಣವಾಗಿ ಸರಿಯಾಗಿ ಅರ್ಥ ಆಗುತ್ತೆ ಅಂತ ಸೊ ಇದು ಕಷ್ಟ ಎಲ್ಲರಿಂದ ನಾವು ಅಪೇಕ್ಷೆ ಒಂದು ಎರಡನೇ ಅಂಥದ್ದು ಇಲ್ಲಿ ಯಾವ ಕತೆಗಳು ಬರೋದಿಲ್ಲ ಪುರಾಣ ರಾಮಾಯಣ ಮಹಾಭರ್ತಾರೆ ಯಾವುದೇ ಕತೆಗಳು ಜೀವನದ ಯಶೋಗ ಬರಲ್ಲ ಸಂಪೂರ್ಣವಾಗಿ ತತ್ವ ನಾನು ನಾನು ಎಲ್ಲಿಂದ ಬಂದೆ ನನ್ನ ಸ್ವರೂಪ ನನ್ನ ಮುಂದೆ ಕಾಣ್ತಿರುವಂತಹ ಈ ಜಗತ್ತು ಪ್ರಪಂಚ ಅಂತ ನಾವೇನು ಕರಿತೀವಲ್ಲ ಅದರ ಸ್ವರೂಪವೇನು ಮತ್ತೆ ನನಗೆ ಮತ್ತು ಇದಕ್ಕೆ ನನ್ನ ದೇಹ ನನ್ನ ಮನಸ್ಸು ನನ್ನ ಇಂದ್ರಿಯ ನನ್ನ ಜಗತ್ತು ಇದಕ್ಕಿರುವಂಥ ಸಂಬಂಧ ಏನು ಅಂತ ತಾತ್ವಿಕ ಹಿನ್ನೆಲೆಯಲ್ಲಿ ಫ್ರಮ್ ಫಿಲಾಸ್ಫಿಕಲ್ ಆ್ಯಂಗಲ್ ಅದ್ವೈತ ವೇದಾಂತದ ದೃಷ್ಟಿಯಿಂದ ತುಂಬ ಅರ್ಥಗರ್ಭಿತವಾಗಿ ಸುಂದರವಾಗಿ ಶಾರ್ದೂಲ ಕ್ರೀಡಾ ಛಂದಸ್ಸಿನಲ್ಲಿ ಆದಿಶಂಕರಾಚಾರ್ಯರು ರಚಿಸಿದ್ದಾರೆ ತುಂಬ ಸುಂದರವಾಗಿ ಆದರೆ ನಮಗೆ ಉಪನಿಷತ್ತಿನ ಆಲೋಚನೆ ಚಿಂತನೆಗಳು ಗೊತ್ತಿಲ್ಲ ಅಂದರೆ ಹಲವಾರು ಬಾರಿ ನಾವು ಎಡವೋದು ಉಂಟು ಅರ್ಥ ಆಗದೆ ಕೆಲವೊಮ್ಮೆ ಅಪಾರ್ಥ ಆಗೋದು ಉಂಟು ಸೊ ಈ ಒಂದು ನಿಟ್ಟಿನಲ್ಲಿ ಎರಡು ಮೂರು ದಿವಸದಿಂದ ಸಾಕಷ್ಟು ನಾನು ಹೋಮ್ವರ್ಕ್ ಮಾಡಬೇಕಾಯ್ತು ಹೇಗೆ ತಿಳಿಸಬಹುದು ಸುಂದರವಾಗಿ ಸರಳವಾಗಿ ಎಲ್ಲೂ ತಪ್ಪ ಅರ್ಥಬಾರ್ದು ಹಂಗೆ ಆ ಭಗವಂತ ಶಕ್ತಿ ಕೊಟ್ಟಷ್ಟು ಯಥಾಮತಿ ನನಗೆ ಗೊತ್ತಿರುವ ಹಾಗೆ ನನಗೆ ಸಾಧ್ಯವಾದಷ್ಟು ತಮಗೆಲ್ಲ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಆದಿಶಂಕರಾಚಾರ್ಯರು ವಿರಚಿಸಿದ್ರು ಬರದ್ರು ಅಂತ ಹೇಳಿ ಸಾಮಾನ್ಯವಾಗಿ ಎಲ್ಲ ಒಪ್ಕೊಳ್ತಾರೆ ಆದರೂ ಕೆಲವು ವಿದ್ವಾಂಸರು ಇಲ್ಲ ಶಂಕರಾಚಾರ್ಯಸ್ರಲ್ಲಿ ಯಾರು ಬರ್ದಿದ್ದಾರೆ ಅಂತ ಹೇಳಿ ಕೂಡ ಕೆಲವರ ವಾದ ಅದ್ವೈತ ವೇದಾಂತವನ್ನ ಸುಂದರವಾದ ಪದ್ಯ ರೂಪದಲ್ಲಿ ಇದನ್ನ ಬರೆದಿದ್ದಾರೆ ಇದು ಉಪನಿಷತ್ತಿನ ಸಾರಾಂಶ ಕೂಡ ಹಾಗೆ ಹೇಗೆ ಆ ವೇದ ಮತ್ತು ಉಪನಿಷತ್ತುಗಳು ಸರ್ವೋಪನಿಷದೋ ಗಾವೋ ದೋಗ ಗೋಪಾಲ ನಂದನ ಅಂತೇಳಿ ಇಡೀ ವೇದ ಉಪನಿಷತ್ತುಗಳನ್ನು ಸಾರವತ್ತಾಗಿ ಗೀತೆಯಲ್ಲಿ ಹೇಳಿದ್ದಾನೆ ಅಂತ ಹೇಳಿ ನಾವು ಆ ಭಗವದ್ಗೀತೆಯ ಧ್ಯಾನ ಶ್ಲೋಕಗಳಲ್ಲಿ ನಾವು ನೋಡ್ತೀವಿ ಅದೇ ರೀತಿ ಹತ್ತು ಉಪನಿಷತ್ತುಗಳು ಇಲ್ಲ ಎಲ್ಲ ಉಪನಿಷತ್ತು ನೂರ ಉಪನಿಷತ್ತುಗಳ ಸಾರಾಂಶವನ್ನು ಈ ಹತ್ತು ಶ್ಲೋಕದಲ್ಲಿ ಇಲ್ಲಾಂದ್ರೆ ಎಂಟೇ ಎಂಟು ಶ್ಲೋಕದಲ್ಲಿ ಆದಿಶಂಕರಾಚಾರ್ಯರು ಸುಂದರವಾಗಿ ರಚಿಸಿದ್ದಾರೆ ಮತ್ತು ಈ ದಕ್ಷಿಣಾಮೂರ್ತಿ ಅಂತ ವಿಶೇಷವಾಗಿ ತಮಿಳ್ನಾಡಲ್ಲಿ ತುಂಬ ಪ್ರಸಿದ್ಧಿಯಾದಂತಹ ಇದು ಅದ್ವೈತ ವೇದಾಂತ ಸಾಧನೆಗಳು ಕೂಡ ಈ ದಕ್ಷಿಣಾಮೂರ್ತಿ ಉಪಾಸನೆಯನ್ನು ಮಾಡೋದು ಉಂಟು ಈ ದಕ್ಷಿಣಾಮೂರ್ತಿ ಯಾರು ಅಂತಂದರೆ ಸಾಮಾನ್ಯವಾಗಿ ಪರಮಶಿವ ಶಿವನನ್ನೇ ದಕ್ಷಿಣಾಮೂರ್ತಿ ಅಂತ ಕರೀತಾರೆ ಸೊ ಆ ಶಿವನನ್ನು ಕೋರಿತು ಪ್ರಾರ್ಥನೆಯೂ ಕೂಡ ಹೌದಿದು ಯಾಕಂದರೆ ದಕ್ಷಿಣಾಮೂರ್ತಿ ಸ್ತೋತ್ರ ಸ್ತೋತ್ರ ಅಂದರೆ ಸಾಮಾನ್ಯವಾಗಿ ಯಾರಾದರೂ ಭಗವಂತನನ್ನು ದೇವಾನುದೇವತೆಗಳನ್ನು ಸ್ತುತಿ ಮಾಡೋದಕ್ಕೆ ನಾವು ಸಾಮಾನ್ಯವಾಗಿ ಸ್ತೋತ್ರ ಅಂತ ಕರಿತೀವಿ ಇಲ್ಲಿ ಒಂದೆರಡು ಶ್ಲೋಕಗಳಲ್ಲಿ ಬಿಟ್ರೆ, ಇನ್ನೆಲ್ಲ ಸಮಯದಲ್ಲೂ ಕೂಡ ಆ ವೇದಾಂತವನ್ನ ಚರ್ಚೆ ಮಾಡ್ತಾ ಹೋಗ್ತಾರೆ ಆದರೂ ಕೂಡ ಇದನ್ನು ದಕ್ಷಿಣಾಮೂರ್ತಿ ಸ್ತೋತ್ರ ಅಂತ ಯಾಕಪ್ಪ ಕರೆದ್ರು ಅಂತಂದರೆ ಸ್ತೋತ್ರ ಅಂತ ಕೂಡ ಅಲ್ಲಿ ದಕ್ಷಿಣಾಮೂರ್ತಿಗೆ ನಮಸ್ಕಾರವನ್ನು ಹೇಳಿದ್ದಾರೆ ಹಾಗಾಗಿ ಇದನ್ನು ಸ್ತೋತ್ರ ಅಂತ ಕರೀತಾರೆ ಈ ದಕ್ಷಿಣ ಮೂರ್ತಿ ಅನ್ನುವಂತಹ ಆ ಶ್ಲೋಕಗಳಿಗೆ ಹೋಗುವುದಕ್ಕಿಂತ ಮುಂಚೆ ಆ ದಕ್ಷಿಣಾಮೂರ್ತಿ ಪದದ ವ್ಯಾಖ್ಯಾನವನ್ನು ನೋಡೋಣ ಇದು ಎರಡು ಸಮಾಸದಲ್ಲಿ ಇದನ್ನು ವ್ಯಾಖ್ಯಾನಿಸ್ತಾರೆ ಯಸ್ಯ ಮೂರ್ತಿ ದಕ್ಷಿಣ ಅಭಿಮುಖ ಅಂತ ಹೇಳಿ ಅಂದರೆ ಯಾರು ದಕ್ಷಿಣಾಭಿಮವಾಗಿ ಕುಳಿತಿದ್ದಾನೋ ಅವನನ್ನು ದಕ್ಷಿಣ ಮೂರ್ತಿ ಅಂತ ಆದ್ರಿಂದಲೂ ಕೂಡ ಕೆಲವು ವಿದ್ವಾಂಸರು ಛಂದಸ್ಸನ್ನು ತಿಳಿದವರು ಅದು ದಕ್ಷಿಣ ಮೂರ್ತಿ ಅಂತ ಆಗಿರಬೇಕಿತ್ತು ದಕ್ಷಿಣ ಮೂರ್ತಿ ಅಂತಾಗಿರೋದ್ರಿಂದ ಅದು ಸರಿಯಲ್ಲ ತಪ್ಪು ಅಂತ ಕೆಲವರ ಅಭಿಪ್ರಾಯ ಇನ್ನು ದಕ್ಷಿಣಶ್ಚ ಅಸೌ ಅಮೂರ್ತಿಶ್ಚ ಇತೀ ಸಹ ದಕ್ಷಿಣ ಮೂರ್ತಿ ಅಂತ ಹೇಳಿ ಅಂದರೆ ಯಾರು ದಕ್ಷಿಣ ಮತ್ತೆ ಅಮೂರ್ತಿಗಳು ಆಗಿದ್ದಾರೋ ಇಲ್ಲಿ ಅಬ್ಜೆಕ್ಟಿವ್ಸ್ ವಿಶೇಷಣವನ್ನು ಉಪಯೋಗಿಸ್ತಿದ್ದಾರೆ ಎರಡು ವಿಶೇಷಣ ಒಂದು ದಕ್ಷಿಣ ಇನ್ನೊಂದು ಅಮೂರ್ತಿ ಅಂತ ಹೇಳಿ ಏನಪ್ಪಾ ಇಲ್ಲಿ ದಕ್ಷಿಣ ಅಂತಂದರೆ ಸ್ಕಿಲ್ಸ್ ಅಂತ ಕರಕುಶಲತೆ ಈಗೊಬ್ಬ ಅದ್ಭುತವಾದ ಚಿತ್ರಗಾರ ಅವನಿಗೆ ತುಂಬ ಕುಶಲತೆ ಇರುತ್ತೆ ಚಿತ್ರವನ್ನು ನಾವೇನಾದ್ರೂ ಒಂದು ಚಿತ್ರವನ್ನು ನಡೆಸ್ಬೇಕು ನಾವು ತುಂಬ ಇರ್ತೀವಿ ಇಲ್ಲೊಂದು ಏನೋ ತೆಗೆದುಕೊಂಡು ಆ ಬಣ್ಣ ಆ ಬಣ್ಣ ಹಾಕಬೇಕು ಈ ಬಣ್ಣ ಹಾಕಬೇಕು ಇಲ್ಲ ಬ್ರಷನ್ನು ಹೆಂಗೆ ಬಿಡಿಸಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತೀವಿ ಅದೇ ಒಬ್ಬ ಚಿತ್ರಗಾರ ಕೈಗೆ ಸಿಕ್ಕಿದಂಥ ಯಾವುದೋ ಒಂದು ಬ್ರಷ್ನ ಬಣ್ಣಗಳನ್ನು ಸುಮ್ಮನೆ ಚಿಮ್ತಾಯಿರ್ತಾನೆ ಇಲ್ಲ ಸುಮ್ಮನೆ ಕೈ ಆಡಿಸ್ತಾನೆ ಕೈ ಹಿಡಿಸೋದೊಂದು ಸುಂದರವಾದ ಚಿತ್ರ ನಮ್ಮ ಮುಂದೆ ಬರ್ತದೆ ಅದೇ ಕೂಡ ಒಬ್ಬ ಕುಂಬಾರ ಅವನು ಮಾಡದೇ ರೀತಿಲಿ ಪರ್ಫೆಕ್ಟಾಗಿ ನಾವು ಅದೇ ರೀತಿ ನಾವು ಮಾಡ್ಲಿಕ್ಕೆ ಹೋದ್ರೂ ಕೂಡ ಒಂದು ಮಡಿಕೆ ಆಗಲಿ ಕುಡಿಕೆ ಆಗಲಿ ಆಗೋದಿಲ್ಲ ಆದ್ರೆ ಕುಂಬಾರ ಸುಮ್ಮನೆ ಮಾತಾಡ್ತಾ ಮಾತಾಡ್ತಾ ಆ ಕುಂಬಾರನ ಚಕ್ರವನ್ನ ಸುತ್ತ ಮಣ್ಣನ್ನು ಹಾಕಿ ಸುಮ್ಮನೆ ಹೀಗಂತಾನೆ ಹೀಗಂದಷ್ಟು ಒಂದು ಸುಂದರವಾದ ಮಡಿಕೆ ಬರ್ತದೆ ಯಾಕಂದ್ರೆ ಆ ಕುಂಬಾರನಿಗೆ ಆ ಮಡಿಕೆ ಮಾಡುವ ಕರಕುಶಲತೆ ಕರಗತವಾಗಿದೆ ಅದೇ ರೀತಿ ದಕ್ಷಿಣ ಮೂರ್ತಿಗೂ ಕೂಡ ಏನೋ ಒಂದು ಕರಕುಶಲತೆ ಆಗಿದೆಯಂತೆ ಏನಪ್ಪ ಅವನಲ್ಲಿ ಕರಕುಶಲತೆ ವಾಟ್ ಈಸ್ ನೋನ್ ಫಾರ್ ಸ್ಕಿಲ್ಫುಲ್ ವಾಟ್ ಇಸ್ ಈ ಸ್ಕಿಲ್ ಅಂದರೆ ಅಜ್ಞಾನವನ್ನು ನಿರ್ಮೂಲನೆ ಮಾಡುವಂಥ ಕರಕುಶಲತೆ ಇವನಿಗೆ ಬಂದ್ಬಿಟ್ಟಿದೆ ಹಾಗಾಗಿ ಇವನನ್ನು ದಕ್ಷಿಣ ಅನ್ನುವಂಥ ಪದದಿಂದ ಕರೀತಾರೆ ಇನ್ನು ಅಮೂರ್ಥ ಆ ಕರಕುಶಲತೆಯಿಂದ ಅಜ್ಞಾನದ ನಿರ್ಮೂಲನೆ ಮಾಡಿದಾಗ ಏನಾಗುತ್ತೆ ಆ ನಿರಾಕಾರ ನಿರ್ಗುಣ ಪರಬ್ರಹ್ಮನನ್ನು ವೇದ್ಯವಾಗುತ್ತೆ ತಿಳ್ಕೊಂಡಂಗಾಗತ್ತೆ ತಿಳ್ಕೊಳ್ಳಿಕ್ಕೆ ಸಹಾಯವಾಗುತ್ತೆ ಇಲ್ಲ ತಿಳ್ಕೊಳ್ತೀವಿ ಸೋ ಯಾರು ದಕ್ಷಿಣ ಅಂದರೆ ಆ ಕುರಕು ಕರಕುಶಲತೆಯಿಂದ ಅಮೂರ್ತ ರೂಪವಾದ ನಿರಾಕಾರ ನಿರ್ಗುಣ ಪರಬ್ರಹ್ಮನನ್ನು ತೋರಿಸ್ಲಿಕ್ಕೆ ಹೊರಟಿದ್ದಾನೋ ತೋರಿಸ್ಲಿಕ್ಕೆ ಕಾದು ಕುಳಿತಿದ್ದಾನೋ ಆ ಶಿಷ್ಯರಿಂದಗೆಲ್ಲ ಅವನನ್ನು ದಕ್ಷಿಣಾಮೂರ್ತಿ ಅಂತ ಕರೀತಾರೆ ಇನ್ನು ದಕ್ಷಿಣಾಮೂರ್ತಿಯ ಸುಂದರವಾದಂತಹ ಮೂರ್ತಿಯನ್ನು ಪ್ರತಿಮೆಯನ್ನು ನೀವೇನಾದರೂ ನೋಡಿದ್ದೆ ಆದರೆ ಅದನ್ನ ಅವನನ್ನು ಅಷ್ಟಮೂರ್ತಿ ಬೃತ ಅಂತ ಕೂಡ ಕರೀತಾರೆ ಅಂದರೆ ಅಷ್ಟ ಸಂಜ್ಞೆಗಳನ್ನು ಏಟ್ ಸಿಂಬಲ್ಸ್ ಎಂಟು ಸಂಜ್ಞೆಗಳನ್ನು ಚಿಹ್ನೆಗಳನ್ನು ಒಳಗೊಂಡಿರುವವನು ಈ ದಕ್ಷಿಣ ಅದಕ್ಕೆ ಅಷ್ಟಮೂರ್ತಿ ಬೃತ ಅಂತ ಕೂಡ ಅವನನ್ನು ಕರೀತಾರೆ ಏನಪ್ಪ ಈ ಅಷ್ಟಮೂರ್ತಿಗಳು ಒಂದು ಅವನ ಸಂಪೂರ್ಣವಾದ ಮೂರ್ತಿಯನ್ನು ನೀವು ನೋಡಿದಾಗ ಕಲ್ಲಿನಿಂದ ಮಾಡಿರ್ತಾರೆ ಸಾಮಾನ್ಯವಾಗಿ ಇಲ್ಲ ಅಂತಂದರೆ ಕಂಚು ಇಂದ ಮಾಡಿರ್ಬೋದು ಬೆಳ್ಳಿಯಿಂದ ಮಾಡಿರ್ಬೋದು ಇಲ್ಲ ಮಣ್ಣಿನಿಂದ ಮಾಡಿರ್ಬೋದು ಅದೆಲ್ಲವೂ ಏನನ್ನ ಪ್ರತಿಬಿಂಬಿಸ್ತದೆ ಅಂದರೆ ಪೃಥಿವಿಯನ್ನು ಈ ಭೂಮಿಯನ್ನು ಮಣ್ಣಿನನ್ನು ಅಂದರೆ ಈ ಭೂಮಿಯಿಂದ ಬಂದಿರುವಂಥ ಖನಿಜ ಸಂಪತ್ತುಗಳಿಂದ ಆ ಮೂರ್ತಿಯನ್ನು ಮಾಡಿದ್ದಾರೆ ಏನು ಆ ಪಂಚಭೂತಗಳಲ್ಲಿ ಒಂದಾದ ಆ ಪೃಥಿವಿಯನ್ನು ಅವನ ಸುಂದರವಾದ ಇಡೀ ಆ ರೂಪ ಕಲ್ಲಿನ ಮೂರ್ತಿ ಮಣ್ಣಿನ ಮೂರ್ತಿ ಕಂಚಿನ ಮೂರ್ತಿಯಾಗಿ ಅದನ್ನು ಪ್ರತಿಬಿಂಬಿಸ್ತದೆ ಭೂಮಿ ಇನ್ನು ಅವನ ತಲೆಯ ಮೇಲೆ ನೀವು ನೋಡ್ಬೋದು ಗಂಗೆಯನ್ನು ಧರಿಸಿದ್ದಾನೆ ಅವನ ಶಿವ ಹಾಗೆ ಗಂಗೆಯನ್ನು ಧರಿಸಿದ್ದಾನೆ ಆ ಗಂಗಾ ಮಾತೆಯನ್ನು ಅವನ ತಲೆಯ ಮೇಲೆ ಇಟ್ಕೊಂಡಿದ್ದಾನೆ ಗಂಗೆ ಅಂದರೆ ನೀರು ಪಂಚಭೂತಗಳಲ್ಲಿ ಒಂದಾದಂತಹ ನೀರಿನ ಪ್ರತೀಕ ಇನ್ನ ಕೈಯಲ್ಲಿ ಬೆಂಕಿಯನ್ನು ಇಟ್ಕೊಂಡಿರ್ತಾನೆ ಯಾವಾಗಲೂ ಅವನು ದಕ್ಷಿಣ ಮೂರ್ತಿ ಹಲವಾರು ರೀತಿಯ ಮೂರ್ತಿಗಳಿದೆ ಸಾಮಾನ್ಯವಾಗಿ ಸ್ಟ್ಯಾಂಡರ್ಡ್ ಅಂತ ಏನು ಕರೀತಾರೆ ಆ ಮೂರ್ತಿಯ ಸಂಕೇತವನ್ನು ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ವಿಭಿನ್ನ ಮೂರ್ತಿಗಳ ಕುರಿತು ಸಾಧ್ಯವಾದರೆ ಮಾತಾಡ್ತೇನೆ ಅಗ್ನಿ ಅವನು ಒಂದು ಕೈಯಲ್ಲಿ ಅಗ್ನಿಯನ್ನ ಇಟ್ಕೊಂಡಿದ್ದಾನೆ ಅಗೇನ್ ಆ ಒಂದಾದ ಅಗ್ನಿಯನ್ನು ಇಟ್ಕೊಂಡಿದ್ದಾನೆ ಅಗ್ನಿಯ ಸಂಕೇತ ಇನ್ನ ಅವನ ಕೂದಲು ನೋಡಿದ್ರೆ ಮ್ಯಾಟೆಡ್ ಲಾಕ್ಸ್ ಅಂತ ನಾವೇನು ಕರಿತೀವಿ ಜಡೆ ಕಟ್ಟಿರುವಂತಹ ಕೂದಲುಗಳು ಎಸ್ಪೆಷಲಿ ಸೌತ್ ಆಫ್ರಿಕನ್ ತುಂಬಾ ಇದನ್ನು ಉಪಯೋಗಿಸ್ತಾರೆ ದಕ್ಷಿಣ ಆಫ್ರಿಕಾದವರು ಏನಂದ್ರೆ ಕೂದಲು ಒಂದೊಂದನ್ನು ಇಷ್ಟಪ್ಪ ಜಡೆ ಕಟ್ಟಿರ್ತದೆ ಆ ಜಡೆ ಕಟ್ಟಿರೋದನ್ನೆಲ್ಲ ಹಾಕೊಂಡಿರ್ತಾರೆ ಆ ದಕ್ಷಿಣ ಮೂರ್ತಿ ಮೂರ್ತಿಯನ್ನು ನೀವು ನೋಡಿದ್ರು ಕೂಡ ಆ ತಲೆ ತುಂಬಾ ಜಡೆ ಕಟ್ಟಿರುವ ಗಂಟೆ ಗಂಟೆ ಆಗಿರುವಂತಹ ಕೂದಲುಗಳ ಒಂದು ಬಂಚ್ ಒಂದು ಗುಂಪೆ ಸಮೂಹವನ್ನು ನೋಡ್ತೀವಿ ಅದೇನನ್ನು ತಿಳಿಸ್ತದೆ ಅಂತಂದರೆ ಅದು ಗಾಳಿ ಬಂದಾಗ ಆರಾಮಾಗಿ ಒಯ್ಯಾಡ್ತಾರೆ ತೂಗು ಉಯ್ಯಾಲಿ ಥರ ಓಡಾಡ್ತಾ ಇರ್ತದೆ ಗಾಳಿಯ ಸಂಕೇತ ಅಂತ ವಿದ್ವಾಂಸರು ಅದಕ್ಕೆ ವ್ಯಾಖ್ಯಾನವನ್ನು ಕೊಡ್ತಾರೆ ಇನ್ನು ಇನ್ನೊಂದು ಕೈಲಿ ಅವನು ಢಮರುವನ್ನು ಇಟ್ಟುಕೊಂಡಿದ್ದಾನೆ ಶಿವ ಆ ಡಮರು ಏನನ್ನಪ್ಪ ಪ್ರತಿಬಿಂಬಿಸ್ತದೆ ಅಂದರೆ ವಾಯು ಪಂಚಭೂತಗಳಲ್ಲಿ ಒಂದಾದ ವಾಯುವನ್ನು ಪ್ರತಿಬಿಂಬಿಸ್ತದೆ ನಾನು ಈ ಒಂದು ಉದಾಹರಣೆಯನ್ನು ಈ ಒಂದು ವ್ಯಾಖ್ಯಾನವನ್ನು ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಭಾರತದಲ್ಲಿ ಪ್ರತಿಯೊಂದು ವಿಷಯವನ್ನು ಎಷ್ಟು ಆಮೂಲಾಗ್ರವಾಗಿ ಎಷ್ಟು ಸೂಕ್ಷ್ಮವಾಗಿ ಎಷ್ಟು ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಪ್ರತಿಬಿಂಬಿಸಿದ್ದಾರೆ ಅನ್ನೋದಕ್ಕೆ ಇದೊಂದು ಅದ್ಭುತವಾದಂಥ ಒಂದು ಚಿತ್ರಣ ಸಾಮಾನ್ಯ ಬೇರೆ ದೇಶದವರಾಗಿರ್ಬೋದು ಬೇರೆ ಧರ್ಮದವ್ರಾಗಿರ್ಬೋದು ಏನು ನಿಮ್ಮ ಮೂರ್ತಿಗಳೆಲ್ಲ ನಾಲ್ಕು ಕಾಲು ಎಂಟು ಕಾಲು ಎಂಟು ಕೈ ಏನೇನೋ ಇರ್ತದೆ ಏನೇನೋ ಕೈಯಲ್ಲಿ ಏನೇನೋ ಇಟ್ಟಿರ್ತಾರೆ ಅಂತ ಹೇಳಿದಾಗ ನಮಗೂ ಕೂಡ ನಾವು ಭಕ್ತಿಯಿಂದ ಅವರಿಗೆಲ್ಲ ನಮಸ್ಕಾರ ಮಾಡ್ತೀವಿ ಅಭಿಷೇಕಗಳನ್ನು ಏನೋ ಮಾಡ್ತೀವಿ ಅವ್ರು ಕೇಳಿದಾಗ ಇಲ್ಲ ಹೇಳಿದಾಗ ಅದಕ್ಕೆ ತಕ್ಕ ರಿಟಾರ್ಡಿಂಗ್ ರಿಪ್ಲೈ ಪ್ರತ್ಯುತ್ತರವನ್ನು ಕೊಡಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ ಇದನ್ನು ಗಣೇಶನ ಮೂರ್ತಿಲಿರ್ಬೋದು ಶ್ರೀರಾಮಕೃಷ್ಣ ಮೂರ್ತಿಗಳಲ್ಲಾಗಿರ್ಬೋದು ಯಾವುದೇ ದೇವದೇವತೆಯ ಮೂರ್ತಿಗಳನ್ನು ನೀವು ನೋಡ್ತಾ ಹೋದೆಂದರೆ ಆ ಪ್ರತಿಯೊಂದು ಮೂರ್ತಿಯಲ್ಲಿ ಕಾಣುವಂಥ ಪ್ರತಿಯೊಂದು ಚಿಹ್ನೆ ಪ್ರತಿಯೊಂದು ಆಯುಧ ಅವರ ಕಿರೀಟಗಳಾಗಿರ್ಬೋದು ಅವರು ಇಟ್ಕೊಂಡಂತಹ ಅಂಕುಶ ಇತ್ಯಾದಿ ಮುದ್ದೆಗಳು ಅದಕ್ಕೆಲ್ಲದಕ್ಕೂ ಕೂಡ ವಿಶೇಷವಾದ ಅರ್ಥಗಳನ್ನು ಇರ್ತದೆ ಆದ ನಾವು ಅದನ್ನು ಸರಿಯಾಗಿ ತಿಳ್ಕೊಳ್ಳದೆ ಇಲ್ಲ ಓದ್ದೆ ಅದನ್ನೇನೋ ಒಂದು ಭಕ್ತಿಯಿಂದ ನಾವು ನಮಸ್ಕಾರವನ್ನು ಮಾಡ್ತಿರ್ತೀವಿ ಬಿಟ್ರೆ. ಇದನ್ನೆಲ್ಲ ತಿಳ್ಕೊಂಡಾಗ ಈಗ ಇದನ್ನೆಲ್ಲ ಈ ವ್ಯಾಖ್ಯಾನ ತಿಳ್ಕೊಂಡು ನಾವು ದಕ್ಷಿಣ ಮೂರ್ತಿ ನಾಳೆ ಒಂದು ದೇವಸ್ಥಾನಕ್ಕೆ ಹೋದಾಗ ಆ ಒಂದು ಮೂರ್ತಿಯನ್ನು ನೋಡಿದಾಗ ನಿಜವಾಗಲೂ ನಮಗೆ ಭಕ್ತಿಯಿಂದ ಶ್ರದ್ಧೆಯಿಂದ ನಿಜವಾದ ಶ್ರದ್ಧೆಯಿಂದ ನಮ್ಮ ತಲೆ ಬಾಗ್ತದೆ ಹಾಗಾಗಿ ಈ ಒಂದು ವ್ಯಾಖ್ಯಾನವನ್ನು ಕೊಟ್ಟರು ಕೂಡ ಸಹಾಯ ಆಗುತ್ತೆ ಅನ್ನುವ ಒಂದು ದೃಷ್ಟಿಕೋನದಿಂದ ಇದನ್ನು ಹೇಳ್ತಾ ಇದ್ದೇನೆ ಮತ್ತು ಒಂದು ಕಡೆ ಅವನ ರಾತ್ ಆ ತಲೆಯ ಮೇಲೆ ಗುಂಗ್ರ ಗುಂಗುರು ಕೂದಲಿಂದ ಒಂದು ಜಡೆ ಗಂಟಿನ ಸಮೂಹದ ಮೇಲೆ ಗಂಗೆ ಇದ್ದರೆ ಒಂದು ಕಡೆ ದಿವಾಕರ ಸೂರ್ಯನಿದ್ದಾನೆ ಸೂರ್ಯನನ್ನೇ ಅವನು ಹೊತ್ಕೊಂಡು ಇಟ್ಕೊಂಡಿದ್ದಾನೆ ಆ ಸೂರ್ಯ ಏನಪ್ಪಾ ಅಂದರೆ ಜ್ಞಾನದ ಪ್ರತೀಕ ಆ ಅಧ್ಯಾತ್ಮ ಜ್ಞಾನವನ್ನು ಸಂಪೂರ್ಣವಾದ ಜಗತ್ತಿನಲ್ಲಿ ಏನೇನು ಜ್ಞಾನ ಇದೆಯೋ ಅದೆಲ್ಲ ಜ್ಞಾನಗಳ ಪ್ರತೀಕ ಈ ದಕ್ಷಿಣ ಮೂರ್ತಿ ಇನ್ನೊಂದು ಕಡೆ ಹಿಮಾಂಶು ಹಿಮಾಂಶು ನಿಮಗೆಲ್ಲ ಗೊತ್ತಿರ್ಬೋದು ಚಂದ್ರ ನೀವು ಸಾಮಾನ್ಯವಾಗಿ ನೋಡಿದ್ರೆ ಯಾರಾದರೂ ಒಂದು ಸ್ವಲ್ಪ ಉಚ್ಚುತನ ಮಾಡ್ತಾ ಇದ್ರೆ ಹೇಳ್ತೀವಿ ಎಲ್ಲೋ ಏಕಾದಶಿ ಅಮಾವಾಸ್ಯೆ ಹುಣ್ಣಿಮೆ ಬಂದಿರಬೇಕು ಹೆಂಗಂದ್ರಂಗೆ ಹಾಡ್ತಾ ಇದ್ದಾನೆ ಯಾಕಪ್ಪ ಅಂತಂದರೆ ಈ ಚಂದ್ರನ ಬೆಳದಿಂಗಳು ಹೆಚ್ಚಾದಂಗೆ ಇಲ್ಲ ಚಂದ್ರನ ಉದಯ ಜಾಸ್ತಿ ಆದಂಗೆ ಚಂದ್ರ ಕಡಿಮೆ ಆಗ್ತಾ ನಮ್ಮ ಮನಸ್ಸಿನ ಮೇಲೆ ಚಂದ್ರನಗೂ ತುಂಬ ಲಿಂಕ್ ಇದೆ ಹಾಗಾಗಿ ಜ್ಯೋತಿಷಾಸ್ತ್ರದಲ್ಲೂ ಕೂಡ ಚಂದ್ರನ ಸ್ಥಾನವನ್ನು ನೋಡಿ ಅವನ ಮನಸ್ಸು ಹೇಗಿರ್ಬೋದು ಅಂತ ಹೇಳ್ತಾರೆ ಸೊ ಚಂದ್ರನಿಗೆ ಮತ್ತು ನಮ್ಮ ಮನಸ್ಸಿಗೆ ಅವಿನಾಭಾವ ಸಂಬಂಧ ಇದೆ ಈಗ ತಾವುಗಳೆಲ್ಲ ಮೂನ್ಲೈಟ್ ಡಿನ್ನರ್ ಮಾಡ್ತೀರಾ ಇಷ್ಟನೂ ಪಡ್ತೀರಾ ಆದರೆ ಬ್ರಹ್ಮಚಾರಿಗೆ ಮತ್ತು ಸನ್ಯಾಸಿಗೆ ಈ ಮೂನ್ಲೈಟ್ ಡಿನ್ನರ್ ನಿಷಿದ್ಧ ಯಾಕಪ್ಪ ಆ ಬೆಳದಿಂಗಳ ಸಮಯದಲ್ಲಿ ಬ್ರಹ್ಮಚಾರಿ ಸನ್ಯಾಸಿ ಏನಾದರೂ ಹೋಗಿ ಅಲ್ಲಿ ಮಾಡ್ತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಮನಸ್ಸು ವಿಚಲಿತವಾಗಿ ಕಾಮೋದ್ರಿಕ್ತವಾಗುತ್ತೆ ಅಂಥೇಳಿ ಶಾಸ್ತ್ರ ಬ್ರಹ್ಮಚಾರಿಗೆ ವಟುವಿಗೆ ಬ್ರಾಹ್ಮಣ ವಟುವಿಗೆ ಸ್ಟೂಡೆಂಟ್ಗೆ ಮತ್ತು ಸನ್ಯಾಸಿಗೆ ಮೂನ್ಲೈಟ್ ಡಿನ್ನರ್ನ ನಿಷಿದ್ಧ ಮಾಡಿದೆ ಸೊ ಅಂತಹ ಚಂದ್ರವನ್ನ ಆ ಮನಸ್ಸಿನ ಪ್ರಭುವಾದ ಪ್ರತೀಕವಾದಂಥ ಚಂದ್ರವನ್ನು ಈ ದಕ್ಷಿಣಾಮೂರ್ತಿ ಅವನ ತಲೆಯ ಇನ್ನೊಂದು ಭಾಗದಲ್ಲಿ ಧರಿಸಿದ್ದಾನೆ ಇನ್ನ ಮೌನ ಅವನೇನು ಮಾತಾಡ್ತಿಲ್ಲ ಮಂದಸ್ಮಿತ ಜಸ್ಟ್ ಸ್ಮೈಲಿಂಗ್ ಫೇಸ್ ಕೊಟ್ಟಿದನು ದಕ್ಷಿಣಾಮೂರ್ತಿ ಕೆಳಗಡೆ ಶಿಷ್ಯರೇನ ಕೂತಿದ್ದಾರೆ ಅವನು ಪುಸ್ತಕವನ್ನು ಇಟ್ಕೊಂಡಿದ್ದಾನೆ ದಕ್ಷಿಣಾಮೂರ್ತಿ ಆದ್ರೇನು ಮಾತಾಡ್ತಿಲ್ಲ ಜಸ್ಟ್ ಮೌನ ಸುಮ್ಮನೆ ಕೂತ್ಕೊಂಡಿದ್ದಾನೆ ಈ ಮೌನವನ್ನು ಏನು ಪ್ರತಿಬಿಂಬಿಸುತ್ತೆ ಅಂಥೇಳಿ ವಿದ್ವಾಂಸರು ವ್ಯಾಖ್ಯಾನವನ್ನು ಮಾಡ್ತಾರೆ ಅಂದರೆ ಈ ಮೌನವನ್ನು ಈ ಮೌನ ಚೈತನ್ಯವನ್ನು ಇಲ್ಲ ಅವನ ಮಖದಲ್ಲಿರುವಂಥ ಮಂದಹಾಸವನ್ನು ಚೈತನ್ಯವನ್ನು ಆತ್ಮಾನಂದವನ್ನು ಪ್ರತಿಬಿಂಬಿಸ್ತದೆ ಯಾಕೆ ಮೌನ ಚೈತನ್ಯವನ್ನು ಆತ್ಮಾನಂದ ಇಲ್ಲ ಮಂದಹಾಸ ಆತ್ಮಾನಂದವನ್ನು ಪ್ರತಿಬಿಂಬಿಸ್ತದೆ ಅಂತ ಹೇಳಿದ್ರೆ ನಾವೆಲ್ಲ ಉಪನಿಷತ್ತುಗಳಲ್ಲಿ ನೀವು ಕಟೋಪಿಷತ್ತು ಓದ್ತಾ ಇದ್ದೀರಾ ಕಟೋಷಿತಲ್ಲೂ ಕೂಡ ಗೊತ್ತಿರ್ತದೆ ಏನಂದ್ರೆ ಬ್ರಹ್ಮ ಬ್ರಹ್ಮನ್ ಅಂದರೆ ಆತ್ಮ ಅಂದರೆ ನಿಜವಾಗ್ಲೂ ಯಾರು ಹೇಳಲಿಕ್ಕಾಗೋದಿಲ್ಲ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರಷ್ಟೇ ಅಂತ ಹೇಳಿ ಅದಕ್ಕೆ ಶ್ರೀರಾಮಕೃಷ್ಣರು ಅವರು ಅದ್ಭುತ ಅವರ ಉಪದೇಶಗಳು ದೊಡ್ಡ ದೊಡ್ಡ ಆ ಉಪನಿಷತ್ತು ವೇದಗಳ ಸತ್ಯವನ್ನು ಆ ಟೆಕ್ನಿಕಲ್ ಮೀನಿಂಗ್ಗಳನ್ನು ತುಂಬ ಸುಂದರವಾದ ಕಥೆಗಳಲ್ಲಿ ಹೇಳ್ಬಿಡ್ತಾರೆ ಶ್ರೀರಾಮಕೃಷ್ಣರು ಅದಕ್ಕೆ ಏನಾದ್ರೂ ಉಪನಿಷತ್ತು ಓದಿ ಆ ವೇದಾಂತವನ್ನು ಓದಿ ಶ್ರೀರಾಮಕೃಷ್ಣ ನಾವು ಉಪದೇಶವನ್ನು ಕಥಾಮೃತವನ್ನು ವಚನ ಓದ್ತಾ ಇದ್ರೆ ಪ್ರತಿ ಪ್ಯಾರಲ್ಲೂ ಕೂಡ ಪ್ರತಿನಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇರ್ತೀವಿ ಆ ಶ್ರೀರಾಮಕೃಷ್ಣ ಕಡೆ ಹೇಳ್ತಾರೆ ಏನಂದ್ರೆ ಜಗತ್ತಲ್ಲಿ ಏನೇನ್ ನೋಡ್ತಿರೋ ಅದೆಲ್ಲ ಎಂಜಿಲ್ ಆಗ್ಬಿಟ್ಟಿದೆ ಈ ಬ್ರಹ್ಮನ್ ಆತ್ಮ ಅನ್ನೋದು ಮಾತ್ರ ಎಂಜಿಲ್ ಆಗಿಲ್ಲ ಅಂತಾಳೆ ಎಂಜಿಲ್ ಆಗಿದೆ ಅಂದ್ರೆ ಏನು ನಾವು ಎಂಜಿಲಿಂದ ಮುಟ್ಟಿದ್ರೆ ಇಲ್ಲ ನಾವು ತಿಂದಿದ್ರೆ ಏನಂತ ಏನು ಶ್ರೀರಾಮ ಕೃಷ್ಣ ಹೇಳ್ತಾರೆ ಪ್ರತಿಯೊಂದು ಜೀವನದಲ್ಲಿ ಜಗತ್ತಲ್ಲಿ ಏನೇನು ಕಾಣ್ತಿರೋ ಅದೆಲ್ಲ ಎಂಜಿಲಾಗಿಬಿಡುತ್ತೆ ಬ್ರಹ್ಮನ್ ಅಂತ ಏನು ಕರಿತಿರೋ ಅದು ಮಾತ್ರ ಎಂಜಿಲಾಗಿಲ್ಲ ಅಂತಾರಲ್ಲ ಯಾಕಪ್ಪ ಅಂತಂದರೆ ಶ್ರೀರಾಮ ಏನು ಹೇಳ್ತಾರೆ ಅಂದರೆ ಆ ಬ್ರಹ್ಮನ್ ಆತ್ಮ ಅಂತ ಏನಿದಿಲ್ಲ ಅದನ್ನು ಮಾತ್ರ ಈ ನಮ್ಮ ನಾಲ್ಗೆಯಿಂದ ನಮ್ಮ ಮನಸ್ಸಿನಿಂದ ಇಲ್ಲ ನಮ್ಮ ವಾಕ್ ಈ ಮಾತಿನಿಂದ ಏನೂ ಅಂತ ಅದನ್ನು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದು ಎಂಜಿಲಾಗಿಲ್ಲ ಇನ್ನು ಜಗತ್ತೆಲ್ಲವನ್ನೂ ಕೂಡ ನಮ್ಮ ಎಲ್ಲ ವಿದ್ವಾಂಸರು ಅದನ್ನು ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದಾರೆ ವರ್ಣಿಸ್ಬಿಡಿದಾರೆ ಅದಕ್ಕೆಲ್ಲ ಎಂಜಿಲಾಗಿದೆ ಅಂತ ವರ್ಣನಾತೀತ ಅನ್ನೋದನ್ನ ಶ್ರೀರಾಮಕೃಷ್ಣನ ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ನೋಡು ನನ್ನ ಆಧ್ಯಾತ್ಮಿಕ ಅನುಭವ ಏನಿದೆ ಅಂತ ನಿಮ್ಗೆಲ್ಲ ತಿಳಿಸ್ಬೇಕು ಅಂತ ಆಸೆ ಅದನ್ನ ಹೇಳ್ಬೇಕು ಅಂತ ಹೋಗಿದ ತಕ್ಷಣ ಅಮ್ಮ ಬಂದ್ಬಿಟ್ಟು ನನ್ನ ಗಂಟ್ಲನ್ನ ಈಚೆಕ್ ಬಿಡ್ತಾಳೆ ಗಂಟ್ಲನ್ನ ಹಿಡಿದಿಟ್ಬಿಡ್ತಾಳೆ ನಾವು ಅದನ್ನಲ್ಲಿ ಲಿಟ್ರಲ್ ಸೀನ್ ಲಿಟ್ರಲ್ ಮೀನಿಂಗ್ ಅಲ್ಲಿ ಸೆನ್ಸ್ ಅಲ್ಲಿ ತೆಗೆದುಕೊಳ್ಬಾರ್ದು ಅಂದ್ರೆ ಅವ್ರ ಆಧ್ಯಾತ್ಮಿಕ ಅನುಭವವನ್ನ ಇಲ್ಲ ಆತ್ಮಾನಂದ ಆತ್ಮಾನುಭವನ್ನ ಹೇಳಿ ಕೊಟ್ಟಿದ್ದಾರೆ ಕಾಳಿ ಮಾತೆ ಬಂದು ಅವ್ರು ಗಂಟಲಿನ ಹಿಡ್ಕೊಳ್ತಿದ್ದಾಳೆ ಅಂತ ಆ ಅರ್ಥ ಅಲ್ಲ ಅಂತ ಅಂದರೆ ಆತ್ಮ ಅಂದ್ರೇನು ಬ್ರಹ್ಮಾನಂದ ಅಂತ ನಾವೇನು ಹೇಳ್ತೀವಿ ಅದು ನಿಜವಾಗೂ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಆ ಉಪಮೆಯ ಮೂಲಕ ಶ್ರೀರಾಮಕೃಷ್ಣ ಸುಂದರವಾಗಿ ಹೇಳ್ತಾರೆ ಸೊ ಈ ಮೌನ ಧರಿಸಿರುವಂಥ ದಕ್ಷಿಣಾಮೂರ್ತಿ ಏನು ಆ ಮೌನವನ್ನು ಮಂದಹಾಸವನ್ನು ಏನೇಳುತ್ತೆ ಅಂದರೆ ಆ ಮೌನ ಆತ್ಮವನ್ನು ಚೈತನ್ಯವನ್ನು ಪ್ರತಿಬಿಂಬಿಸಿದ್ರೆ ಆ ಮಂದಹಾಸ ಆತ್ಮಾನಂದವನ್ನು ತಿಳಿಸ್ತದೆ ಫಾರ್ ಅನ್ ಎಕ್ಸಾಂಪಲ್ ನಾವು ಐಸ್ ಕ್ರೀಮನ್ನ ತಿಂತಾ ಇರ್ತೀವಿ ಮೊದಲೇ ಸರಿ ಐಸ್ ಕ್ರೀಮ್ ತಿಂದಾಗ ತಿಂದ ಅದಕ್ಕೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತೀವಿ ಆ ಐಸ್ ಕ್ರೀಮ್ ಆನಂದ ಎಷ್ಟು ನಮ್ಗೆ ಆಯಿತು ಅಂದರೆ ಅದೊಳಗಡೆ ನಾವೇನಾದ್ರೂ ಮರ್ಜ್ ಹಾಕ್ಬಿಟ್ವಿ ಐಸ್ ಕ್ರೀಮ್ ಹೇಗಿದೆ ಅಂತ ಕೇಳಿದ್ರು ನಾವೇನು ಮಾತಾಡೋಲ್ಲ ಯಾಕೆಂದರೆ ಆ ಐಸ್ ಕ್ರೀಮ್ ತಿನ್ನುವಂಥ ಸಮಯದಲ್ಲಿ ಇಲ್ಲ ಯಾವುದೋ ಒಂದು ಸ್ವೀಟನ್ನು ತಿನ್ನುವಂಥ ಸಮಯದಲ್ಲಿ ಆ ಆನಂದದ್ದತೆ ನಾವೇ ಮರ್ಜಾಗ್ಬಿಟ್ಟು ನಾವೇ ಒಂದಾಗ್ಬಿಟ್ಟಿರ್ತೀವಿ ಹಂಗಾಗಿ ನಾನು ಮತ್ತು ಈ ಐಸ್ ಕ್ರೀಮು ತಿನ್ನುವನು ಅನ್ನೋಂಥ ಯಾವುದೇ ಭೇದ ಇರೋದಿಲ್ಲ ನಾನೇ ಐಸ್ ಕ್ರೀಮ್ ಆದಂಥ ಇಲ್ಲ ನಾನೇ ಆನಂದದ ಸ್ವರೂಪ ಆಗಿಬಿಟ್ಟಿರ್ತೀನಿ ಅದೇ ರೀತಿ ಆ ಭಗವಾನ್ ಯಾವಾಗ ನಾವು ನಿಜವಾದ ಆತ್ಮಾನಂದದಲ್ಲಿ ಮುಳುಗಿರ್ತೀವೋ ಅವಾಗ ನಾನು ಮತ್ತೆ ಆತ್ಮ ಅಂತ ಯಾವಾಗ ಭೇದ ದ್ವೈತ ಭಾವ ಇರೋದಿಲ್ವೋ ಅವಾಗ ನಿಜವಾದ ಆನಂದ ಶ್ರೀರಾಮ್ ಕೂಡ ಅದನ್ನೇ ಚೆನ್ನಾಗಿ ಇನ್ನೊಂದು ಕಡೆ ಹೇಳ್ತಾರೆ ಏನಪ್ಪ ಅಂದರೆ ನಾನು ಯಾರು ಅಂತ ತಿಳಿದ್ರೆ ಭಗವಂತನ ಹತ್ರ ಹತ್ರ ಹೋದಂಗೆ ಫಸ್ಟು ಹರಿ ಹರಿ ಹರಿ ಹರಿ ಅಂತ ಹೇಳ್ತಾ ಇರ್ತೀವಿ ಹರಿಬೋಲ್ ಹರಿಬೋಲ್ ಹರಿಬೌಲ್ ಅಂತ ಹೇಳ್ತಾ ಇರ್ತೀವಿ ಇನ್ನು ಸ್ವಲ್ಪ ಭಗವಂತನ ಹತ್ರ ಹೋದಾಗ ಹರಿ ಹರಿ ಹರಿ ಹರಿ ಅಂತ ಹೇಳ್ತಾ ಇರ್ತೀವಿ ಇನ್ನೂ ಸ್ವಲ್ಪ ಭಗವಂತನ ಹತ್ರ ಹತ್ರ ಹೋದಾಗ ರೀ ರಿ ಅಂತ ಹೇಳ್ತೀವಿ ಇನ್ನೂ ಸ್ವಲ್ಪ ಹತ್ರ ಇ ಈ ಅಂತ ಹೇಳ್ತೀವಿ ಆಮೇಲೆ ಸ್ವಲ್ಪ ಇನ್ನು ಭಗವಂತನ ಹತ್ರ ಹೋದಾಗ ಭಗವಂತನ ಕಂಡಾಗ ಅಲ್ಲಿ ಏನು ಮಾತು ಉಳಿದಿಲ್ಲ ಯಾಕೆಂದರೆ ಆ ಭಗವಂತನ ಹತ್ರ ಹೋದ ಭಗವಂತನ ಸಾನಿಧ್ಯವನ್ನು ಕಂಡಾಗ ಆ ನಿಜವಾದ ಆನಂದ ಅವನದಾದಾಗ ಅವನಿಗಿನ್ಯಾವ ಪದಗಳು ಬೇಕಾಗಿರಲ್ಲ ಹೇಳಬೇಕು ಅಂತ ಅನಿಸಲ್ಲ ನಾನು ಜಸ್ಟ್ ಲೆಟ್ ಮೀ ಎಂಜಾಯ್ ಅಂತ ಅನ್ಸುತ್ತೆ ಅದೇ ರೀತಿ ಆ ಮಂದ ನೀವು ದಕ್ಷಿಣ ಮೂರ್ತಿಯನ್ನು ಕಂಡಾಗ ನಾವು ಅಂದರೆ ಮೂರ್ತಿಯನ್ನು ಚೆನ್ನಾಗಿ ಎತ್ತಿದರೆ ಮಾತ್ರ ಕಾಣುತ್ತಫ್ಕೋರ್ಸಿದಲ್ಲ ಸೊ ಆವಾಗ ನಾವು ಈ ಆತ್ಮಾನಂದವನ್ನು ನೋಡಬಹುದು ಸೊ ಈಗ ನಿಜವಾಗಲೂ ನಮಗೆ ಆನಂದ ಬೇಕಾದರೆ ಪರಮ ಆನಂದ ಬೇಕಾದರೆ ನಿಜವಾದ ಶಾಂತಿ ಬೇಕಾದರೆ ನಾವೇನು ಮಾಡಬೇಕು ಅಂತಂದರೆ ದುಡ್ಡು ದುಡಿಯೋದು ಇಲ್ಲ ಆಭರಣಗಳನ್ನು ಧರಿಸೋದಾಗಿರ್ಬೋದು ಇಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಆಗಲಿ ಇಲ್ಲ ಫ್ಲ್ಯಾಟ್ ಯಾವುದೋ ಕಟ್ಟೋದ್ರಿಂದ ಸಿಗೋದಿಲ್ಲ ಅದೆಲ್ಲ ತಾತ್ಕಾಲಿಕ ಆನಂದ ನಿಜವಾದ ಆನಂದ ಯಾವಾಗಪ್ಪ ಅಂದರೆ ನನ್ನನ್ನು ನಾನು ತಿಳ್ಕೊಂಡಾಗ ನಾನು ಯಾರೂ ಅಂತ ತಿಳ್ಕೊಂಡಾಗ ನಿಜವಾದ ಆನಂದ ಅದಕ್ಕೆ ಹೇಳಿದ್ದು ನಿಜವಾದ ಆನಂದ ನಿನ್ನಲ್ಲೇ ಇದೆ ಶೃಣವಂತ ಶ್ವೇತ ರುಪತ್ ಹೇಳುತ್ತೆ ಶೃಣ್ವಂತ ವಿಶ್ವೇ ಅಮೃತ ಪುತ್ರ ಆಯೇದನಿ ದಿವ್ಯಾ ತಸ್ಥು ವೇದಾಹಮೇತ ಪುರುಷ ಮಹಾಂತಂ ಆ್ಯವರ್ಣ ತಮಸ ಪರಸ್ತ ಶೃಣವಂತ ವಿಶ್ವೇ ಹೇ ವಿಶ್ವ ವಿಶ್ವ ಅಂದರೆ ಅವನು ಜಾಗೃತ ಪುರುಷನೇ ಶೃಣ್ವಂತು ಕೇಳು ಅಮೃತಸುತ್ರನು ಅಮೃತಪುತ್ರ You are the son of immortal bliss. Now, our own man, our own man, our own man, our own man, our own man, our own man. That's what I say. So, you are the sinner. It is a sin to call that you are a sinner. I am the same thing that I have done with the same sin. ಎಂತಹ ನಮ್ಮ ವೇದಾಂತ ನಾವು ಪ್ರತಿಯೊಬ್ಬರು ದಿವ್ಯಾತ್ಮಗಳು ನಾವೊಬ್ಬರು ಪ್ರತಿಯೊಬ್ಬರು ದೇವಾತ್ಮರು ನಾವು ಅಂತ ನಮ್ಮ ವೇದಾಂತ ನಮ್ಮ ಉಪನಿಷತ್ತು ನಮ್ಮ ಹಿಂದೂ ಧರ್ಮ ನಮ್ಮ ಸನಾತನ ಧರ್ಮ ನಮ್ಮನ್ನು ಹೇಳುತ್ತೆ ನಾವೆಲ್ಲ ದಿವ್ಯಾತ್ಮರು ನಮ್ಮಲ್ಲಿ ನಿಜವಾದ ಶಾಂತಿ ಆನಂದವು ಎಲ್ಲವೂ ನಮ್ಮೊಳಗಡೆ ಇದೆ ಅದನ್ನು ನಾವು ಹೊರಗಡೆ ಹುಡ್ಕೊಂಡು ಹೋಗ್ತಾ ಇದೀವಿ ಅಂತ ಅದನ್ನೇ ಕಬೀರ್ ದಾಸು ತುಂಬ ಕಸ್ತೂರಿ ಮೃಗ ಡೂಂಡತು ಬನಮಾಯಿ ಅಂತ ಹೇಳಿ ಒಂದು ಹಿಂದಿಯ ಒಂದು ಪದ್ಯದಲ್ಲಿ ಹೇಳ್ತಾರೆ ಕಸ್ತೂರಿ ಮೃಗ ಆ ಜಿಂಕೆಯ ಒಂದು ಪ್ರಭೇದ ಅದರ ಒಳಗಡೆ ಆ ನಹಾಬಿಯಲ್ಲಿ ಕಸ್ತೂರಿ ಇರ್ತದೆ ಅದು ತುಂಬ ಸುಗಂಧ ಸುಗಂಧವಾದ ದ್ರವ್ಯ ಆ ಸುಗಂಧವಾದ ದ್ರವ್ಯ ಏನೋ ಕಾಣಿಸ್ತಾ ಇರೋದು ಸುಗಂಧ ವಾಸನೆ ಆ ಜಿಂಕೆಗೆ ಬರ್ತಾ ಇದೆ ಆ ಜಿಂಕೆ ಇಡೀ ಕಾಡು ತುಂಬ ಓಡಾಡ್ತಾ ಇರುತ್ತೆ ಸುಗಂಧವಾದ ದ್ರವ್ಯ ಎಲ್ಲಿಂದೂ ಬರ್ತಾ ಇದೆ ತುಂಬ ಆಹ್ಲಾದಕರವಾಗಿದೆ ಅದನ್ನು ಹುಡುಕ್ಬೇಕು ಅದೆಲ್ಲಿದೆ ಪಡ್ಕೊಳ್ಬೇಕು ಅಂತ ಆ ಕಾಡನ್ನ ಸುತ್ತಿ ಸುತ್ತಿ ಸುತ್ತಿ ಸುತ್ತಿ ಕೊನೆಗೆ ಬೆಂಡಾಗಿ ಕೊನೆಗೆ ಸಿಗಿದೆ ಅಯ್ಯೋ ಅಂತೇಳಿ ಕುತ್ಕೊಳ್ಳುತ್ತಂತೆ ಅದೇ ರೀತಿ ಅದನ್ನು ಯಾವಾಗ ಹೇಳ್ತಾರೆ ಅಂದರೆ ಕಬೀರ್ ದಾಸ್ ಹೇಳ್ತಾರೆ ನಮ್ಮೊಳಗಡೆ ಕೂಡ ಆ ಭಗವಂತ ಇದ್ದಾನೆ ಆತ್ಮ ಅಂತಿದೆ ಅದು ದಿವ್ಯ ಆನಂದದ ಸಂಕೇತ ಅಮೃತ ಕಲಶ ಆ ಅಮೃತತ್ವದ ಅವಿಭಾಜ್ಯ ಅಂಗ ನಾವು ಆಗಿರೋದ್ರಿಂದ ಆ ಸುಖಕ್ಕೋಸ್ಕರ ನಾವು ಹೊರ್ಗಡೆ ಹುಡುಕಾಡ್ತಾ ಅದು ಒಳಗಡೆ ಹೇಗೆ ಕಸ್ತೂರಿ ಮೃಗ ಕಸ್ತೂರಿ ಒಳಗಡೆ ಇದ್ರೂ ಹೊರ್ಗಡೆ ನಾವು ಹುಡುಕ್ತಾ ಇದ್ದೀವೋ ಅದೇ ರೀತಿ ಆನಂದ ನಮ್ಮೊಳಗಡೆ ಇದೆ ಅದನ್ನು ನಾವು ಬಿಟ್ಟು ಎಲ್ಲೆಲ್ಲೋ ಹುಡುಕಾಡ್ತಾ ಇದ್ದೀರಲ್ಲಪ್ಪಾ ಅಂತ ಆ ಕಬೀರ ಅಸುಂದರವಾದ ಉಪಯ ಮೂಲಕ ಹೇಳ್ತಾನೆ ಯಾಕೆ ನಾವು ಅಧ್ಯಾತ್ಮವನ್ನು ಓದಬೇಕು ಯಾಕೆ ನಾವು ವೇದಾಂತಕ್ಕೆ ಬರಬೇಕು ಅಂತಂದರೆ ನಿಜವಾಗಲೂ ನಾವು ಆನಂದವಾಗಿರಲಿಕ್ಕೆ ಈಗ ಹೇಳಿ ಆನಂದವಾಗಿರಲಿಕ್ಕೆ ಯಾರಿಗಿಷ್ಟ ಇಲ್ಲ ವೃದ್ಧಾಪ್ಯದಲ್ಲಿರುವಂಥ ಅರವತ್ತು ವರ್ಷದ ಮುದುಕರು ಮುದುಕಿರಿಗೆ ಮಾತ್ರ ಹದಿನಾರು ವರ್ಷದ ತರುಣ ತರುಣಿಯರಿಗೆ ಬೇಕಾಗಿಲ್ವಾ ಆನಂದವಾಗಿರಬೇಕು ಅಂತ ನಮಗಿನ್ನ ಹೆಚ್ಚಾಗಿ ಅವರು ಆನಂದವನ್ನು ಅನುಭವಿಸ್ಬೇಕು ಅಂತ ಇರ್ತಾರೆ ಸೊ ಅವರೂ ಕೂಡ ವೇದಾಂತವನ್ನು ಓದಿದ್ರೆ ಅವರೂ ನಿಜವಾಗಲೂ ಆನಂದವಾಗಿರ್ಬೋದು ಅಂತ ನಮ್ಮ ಉಪನಿಷತ್ತುಗಳು ತಿಳಿದಂಥವರು ಹೇಳ್ತಾರೆ ಇನ್ನು ಆ ಮೂರ್ತಿ ಶಾಸ್ತ್ರ ನೋಡಿ ಆ ಎರಡು ಇದೆಲ್ಲ ನಾವೆಲ್ಲ ಅಬ್ಸರ್ವ್ ಮಾಡಿರೋದಿಲ್ಲ ಆ ಎರಡು ದಕ್ಷಿಣಾಮೂರ್ತಿ ಎರಡು ಕಿವಿಯಲ್ಲಿ ಒಂದಲ್ಲಿ ಬೆಂಡೋಲೆ ರಿಂಗ್ಸ್ ನಾವೆಲ್ಲ ಸಾಮಾನ್ಯವಾಗಿ ಪುರುಷರು ಉಪಯೋಗ ಹಿಂದಿನ ಕಾಲದಲ್ಲಿ ಉಪಯೋಗಿಸ್ತಾರೆ ರಿಂಗ್ಸ್ ಅಂತ ಈಗಿನ ಹೆಣ್ಮಕ್ಳು ಉಪಯೋಗಿಸ್ತಾರೆ ರಿಂಗ್ಸ್ ಚಿಕ್ಕ ಮಕ್ಕಳಲ್ಲಿ ಹಾಕಿರ್ತಾರೆ ಆ ರಿಂಗ್ ಒಂದು ಕಿವಿಯಲ್ಲಿ ದಕ್ಷಿಣಾಮೂರ್ತಿಯ ಒಂದು ಕಿವಿಯಲ್ಲಿ ರಿಂಗ್ ಇದೆ ಜಸ್ಟ್ ಅದು ಏನಂತ ಸೂಚಿಸ್ತದೆ ಅಂದರೆ ಪುರುಷರು ಉಪಯೋಗಿಸ್ತಿದ್ದಂತಹ ಒಂದು ಕಿವಿಯೋಲೆ ಇನ್ನೊಂದು ಕಡೆ ನಾವು ಹಿಂದಿನ ಕಾಲದ ಜುಮ್ಕಿಗಳು ಹಾಡ್ತಾಯಿದ್ರು ಹಳ್ಳಿಗಳ ಕಡೆ ಜುಮ್ಕಿ ಅಂದರೆ ಸ್ವಲ್ಪ ಗಾಳಿ ಆಯಿತು ನಾವು ಹಿಂಗೆ ಹಾಡಿದ್ವಿ ಅಂದರೆ ಅದು ಕೆಳಗೆ ಓಲಾಡ್ತಾ ಇತ್ತು ಅದೇ ಥರ ದಕ್ಷಿಣ ಮೂರ್ತಿಯ ಇನ್ನೊಂದು ಕಿವಿಲಿ ಆ ಝುಮುಕಿ ದೊಡ್ಡ ಝುಮುಕಿ ಗಾಳಿ ಬಂದಾಗ ಅದು ತೇಲ್ತಾ ಇರ್ತಾ ಆ ಕಡೆ ಕಡೆ ಓಲಾಡ್ತಾ ಇರ್ತದೆ ಅಂದರೆ ಒಬ್ಬ ಪುರುಷ ಧರಿಸುವಂತಹ ಒಂದು ರಿಂಗ್ ಬೆಂಡೋಲೆ ಒಂದು ಕಿವಿಲಿ ಇದ್ರೆ ಇನ್ನೊಂದು ಹೆಣ್ಣುಮಕ್ಕಳು ಧರಿಸುವಂತಹ ಝುಮುಕಿ ಅಂತ ನಾವೇನು ಕರಿತೀವಿ ಅದನ್ನು ಇನ್ನೊಂದು ಕಿವಿಯಲ್ಲಿ ದಕ್ಷಿಣಾಮೂರ್ತಿ ಧರಿಸಿದ್ದಾನೆ ಅದರ ಅರ್ಥ ಏನಪ್ಪಾ ಅಂದರೆ ದಕ್ಷಿಣ ಮೂರ್ತಿ ಯಾರೂ ಇಲ್ಲ ಶಿವ ಅರ್ಧನಾರೀಶ್ವರ ಅಂತ ನಾವೆಲ್ಲ ದೇವ್ರಿಗೆ ನಮಸ್ಕಾರ ಮಾಡ್ತಾ ಇರ್ತೀವಿ ಅದ್ರ ಇದನ್ನೆಲ್ಲ ನಾವು ಯಾವತ್ತೂ ಸೂಕ್ಷ್ಮವಾಗಿ ಗಮನಿಸಿರುವುದಿಲ್ಲ ನೋಡಿ ನಮ್ಮ ಹಿಂದಿನವರು ಎಷ್ಟು ಬುದ್ಧಿವಂತರಾಗಿದ್ದರು ಒಂದೊಂದು ಒಂದು ಕಿವಿಯ ಓಲೆಯಿಂದ ಕೂಡ ಒಂದು ಜಸ್ಟ್ ಆ ಕಿವಿ ಓಲೆ ಹೆಚ್ಚು ಕಮ್ಮಿ ಮಾಡಿದ ತಕ್ಷಣ ಅವನ ಅರ್ಧನಾರೀಶ್ವರ ಹೇಳುವಷ್ಟು ಚಾಕಚಕ್ಯತೆ ನಮ್ಮಲ್ಲಿತ್ತು ಆ ಮೂರ್ತಿಶಾಸ್ತ್ರದಲ್ಲಿ ಬೆಳೆದಿತ್ತು ಅವರ ಸೌಂದರ್ಯ ಪ್ರಜ್ಞೆ ಆಗಿರ್ಬೋದು ಅವರ ಜ್ಞಾನದ ಮಟ್ಟ ಹೇಗಿತ್ತು ನೋಡಿ ಇನ್ನ ಆ ಬಲಗೈಲಿ ಡಮ್ಮರು ಇಟ್ಟಿದ್ದಾನಲ್ಲ ಡಮರು ಆಗಲೇ ಹೇಳಿದೆ ಆಕಾಶದ ಅಂಬರದ ಪ್ರತೀಕ ಆ ಡಮ್ಮರು ಇನ್ನ ಒಳಗಡೆ ನೀವು ನೋಡಿದ್ರೆ ಅಂದರೆ ಡಮ್ಮರು ಹೇಗಿರ್ತದೆ ಒಳಗಡೆ ಅಂದರೆ ಎಂಟಿ ಸ್ಪೇಸ್ ಇರ್ತದೆ ಒಳಗಡೆ ಆ ಎಂಟಿ ಸ್ಪೇಸ್ ಏನಂತಂದರೆ ಸೃಷ್ಟಿಯ ಸಂಕೇತ ಆಕಾಶ ಆಕಾಶ ಅಂದರೆ ಅವಕಾಶ ಅವಕಾಶ ಅಂತಂದರೆ ಅಲ್ಲಿರಲಿಕ್ಕೆ ಸಾಧ್ಯವಾಗುವಂಥದ್ದು ಆ ಡಮರು ಒಳಗಡೆ ಇರುವಂತಹ ಏನು ಎಂಟಿ ಸ್ಪೇಸ್ ಅದನ್ನು ಏನು ಸೂಚಿಸ್ತದಪ್ಪ ಅಂತಂದರೆ ಸೃಷ್ಟಿಯ ಸಂಕೇತ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಕೂಡ ಈ ಭಗವಂತನಿಂದನೆ ಆವಿರ್ಭಾವವಾಗದು ಅವನಿಂದನೆ ಹುಟ್ಟೋದಕ್ಕೆ ಆ ಡಮರು ಮತ್ತು ಇನ್ನೊಂದೇನಪ್ಪ ಅಂದರೆ ಆಕಾಶ ಆಕಾಶ ಎಲ್ಲಿಂದ ಬರ್ತದೆ ಶಬ್ದದಿಂದ ಬರ್ತದೆ ಡಮರವನ್ನು ನಾವು ಬಾರಿಸದಾಗೇನಂದರೆ ಶಬ್ದ ಬರ್ತದೆ ಆ ಶಬ್ದದಿಂದ ಆಕಾಶ ಆಕಾಶದಿಂದ ವಾಯು ವಾಯಿಂದ ಅಗ್ನಿ ಅಗ್ನಿಯಿಂದ ಆಪ ಆಪ ಅಂತ ನಾವು ತೈತರು ಪರಿಷತ್ತಲ್ಲಿ ನೋಡ್ತೀವಿ ಇನ್ನು ಈ ಅಗ್ನಿ ಇಟ್ಕೊಂಡಿದ್ದಾನಲ್ಲ ಒಂದು ಜ್ಞಾನದ ಸ್ವರೂಪವಾದರೆ ಅಗ್ನಿಯ ಸ್ವರೂಪವಾದರೆ ಇನ್ನೊಂದು ಪ್ರಳಯದ ಸ್ವರೂಪ ಪ್ರಳಯದ ಸಂಕೇತ ಈ ಅಂದರೆ ಸೃಷ್ಟಿ ಮತ್ತು ಪ್ರಳಯ ಉಂಟಾದಾಗ ಅಂದರೆ ಸ್ಥಿತಿ ಕೂಡ ಅದರಲ್ಲಿ ಇನ್ಕಾರ್ಪೊರೇಟ್ ಅದರಲ್ಲಿ ಅಂತರ್ಗತ ಸೃಷ್ಟಿಸ್ಥಿತಿ ಪ್ರಳಯಕ್ಕೆ ಮೂಲಭೂತವಾದ ಪುರುಷ ಯಾರಪ್ಪ ಅಂದರೆ ಈ ದಕ್ಷಿಣಾಮೂರ್ತಿ ಅದಕ್ಕೆ ಕಾಳಿದಾಸರು ಅವರ ಒಂದು ಕಾವ್ಯದಲ್ಲಿ ಶಿವನನ್ನ ಕುರಿತು ಹೇಳ್ತಾರೆ ಅಂದರೆ ಆ ಸಂಸ್ಕೃತದ ಶ್ಲೋಕದ ಮೀನಿಂಗ್ ನಿಮ್ಗೆ ಹೇಳ್ತೀನಿ ಅವನು ಅನಾದಿ ಅವನು ಅನಾದಿ ಅವನು ಆದಿ ಪುರುಷ ಅವನಿಂದ ನಾವೆಲ್ಲ ಬಂದಿದ್ದೀವಿ ಅವ್ನಿಗೆ ಯಾರು ಅಪ್ಪ ಅಮ್ಮ ಇಲ್ಲ ಅಂತ ಸೊ ಅವನು ಅನಾದಿ ನಾವೆಲ್ಲ ಯಾವಾಗಲೂ ಹುಟ್ಟಿದ್ವಿ ನಮಗೆ ತಂದೆ ತಾಯಿಗಳಿದ್ದಾರೆ ಹಂಗಾಗಿ ನಾವು ಆ ನಾವು ಅನಾದಿ ಆಗ್ಲಿಕ್ಕಾಗ್ಲ ನಮ್ಗೆ ಆದಿ ಇದೆ ಆಮೇಲೆ ಒಂದಷ್ಟು ವರ್ಷ ಆದಮೇಲೆ ಸತ್ತು ಹೋಗ್ತೀವಿ ಹಾಗಾಗಿ ನಮ್ಗೆ ಅಂತವೂ ಇದೆ ಆದರೆ ಶಿವ ಅನಂತ ಯಾಕಂದರೆ ಅವ್ನು ನಿನ್ನೆ ಒಂದು ಹತ್ತಿಪ್ಪತ್ತು ವರ್ಷದಿಂದ ಹುಟ್ಟಿದ್ದ ಈಗ ಇತ್ತಾನೆ ಇನ್ನೊಂದು ಐವತ್ತರವತ್ತು ವರ್ಷ ಇಲ್ಲ ನೂರು ವರ್ಷ ಸಾವಿರ ವರ್ಷ ಅಂದ್ರೆ ಅವನು ಸತ್ತೋಗ್ತಾನೆ ಅಂತಿಲ್ಲ ಭೂತ ವರ್ತಮಾನ ಭವಿಷ್ಯ ಮೂರು ಕಾಲದಲ್ಲಿ ಅವನಿದ್ದಾನೆ ಹಾಗಾಗಿ ಅವನು ಅನಾದಿ ಅವನು ಅನಂಥ ಅಂತ ಕರೀತಾರೆ ಕಾಳಿದಾಸರು ಅವರ ಒಂದು ಕಾವ್ಯದಲ್ಲಿ ಶಿವನನ್ನ ಕುರಿತು ಮತ್ತೆ ಈ ಡಮರು ಇನ್ನೊಂದು ಹೇಳುತ್ತೆ ಶಕ್ತಿಯ ಪ್ರತೀಕ ಅಂತ ಕೂಡ ಕೆಲವರು ಆ ದಕ್ಷಿಣ ಮೂರ್ತಿಗಾಗಲೇ ಒಂದು ಕೈಲಿ ಅಗ್ನಿಯನ್ನು ಇನ್ನೊಂದು ಕೈಯಲ್ಲಿ ಡಮರವನ್ನು ಇಟ್ಕೊಂಡಿದ್ದಾನೆ ಇನ್ನೂ ಎರಡು ಕೈ ನಾಲ್ಕು ಕೈ ದಕ್ಷಿಣ ಮೂರ್ತಿಗೆ ಒಟ್ಟು ಇನ್ನೊರಡು ಕೈಯಲ್ಲಿ ಒಂದು ಕೈಯಲ್ಲಿ ತಾಳೇಗರಿಗಳಿರುವಂಥ ಒಂದು ಪುಸ್ತಕದ ಪುಸ್ತಕವನ್ನು ಆಗಿನ ಕಾಲದಲ್ಲ ತಾಳೆಗರಿಗಳಲ್ವಾ ಹಾಗೆ ಈಗ ಮಾಡ್ರನ್ ದಕ್ಷಣಾಮೂರ್ತಿ ಇದ್ರೆ ಬುಕ್ಕು ಇಲ್ಲ ಲ್ಯಾಪ್ಟಾಪ್ ಇಟ್ಕೊಳ್ತಿದ್ದ ಅಂತ ಕಾಣುತ್ತೆ ಸೊನು ಹಿಂದಿನ ದಕ್ಷಿಣ ಮೂರ್ತಿಯಿಂದ ತಾಳೆಗರಿಗಳಿರುವಂಥ ಪುಸ್ತಕ ಆ ತಾಳೆಗರಿಯ ವೈಶಿಷ್ಟ್ಯ ಏನಪ್ಪಾ ಅಂದರೆ ಎರಡೇ ಎರಡು ತಾಳೆಗರಿಗಳಂತೆ ಕೆಲವು ಚಿತ್ರಣದಲ್ಲಿ ಒಂದು ದೊಡ್ಡ ಬಂಚೆ ಇದೆ ಆದರೆ ಒರ್ಜಿನಲ್ ಪೇಂಟಿಂಗ್ಸ್ ಕೆಲವರ ಅಭಿಮತ ಏನಪ್ಪ ಅಂದರೆ ಆ ದಕ್ಷಿಣಾಮೂರ್ತಿ ಹಿಡಿದಿರುವಂತಹ ತಾಳೇಗರಿಗಳ ಪುಸ್ತಕದ ಸಮೂಹ ಅದ್ರಲ್ಲಿ ಪೇಜಸ್ ಎಷ್ಟಪ್ಪ ಎರಡೇ ಎರಡು ಪೇಜು ಒಂದು ಪೇಜ್ ಏನಪ್ಪಾ ಅಂದರೆ ಪರಾವಿದ್ಯೆನ್ನು ಹೇಳ್ತದೆ ಇನ್ನೊಂದು ಪೇಜ್ ಏನು ಹೇಳ್ತದೆ ಅಂದರೆ ಅಪರಾವಿದ್ಯೆ ಸೊ ಇಡೀ ಜ್ಞಾನವನ್ನು ವೇದ ಉಪರಿಷತ್ತಿರ್ಬೋದು ಜ್ಯೋತಿಷ್ ಶಾಸ್ತ್ರ ಇರ್ಬೋದು ಎಲ್ಲವನ್ನು ಕೂಡ ಸಿಂಬಾಲಿಕಲಿ ಹೇಗೆ ಚಿತ್ರಣ ಮಾಡಿದ್ದಾರೆ ಎರಡೇ ಎರಡು ಪೇಜ್ ಇರುವಂಥ ಒಂದು ಪುಸ್ತಕವನ್ನು ದಕ್ಷಿಣ ಇಟ್ಕೊಂಡಿದ್ದಾನೆ ಆ ಒಂದು ಹಾಳೆ ಪರಾವಿದ್ಯೆ ಆಧ್ಯಾತ್ಮ ವಿದ್ಯೆ ಇನ್ನೊಂದು ಅಪರಾವಿದ್ಯೆ ಏನೋ ಮ್ಯಾಥಮೆಟಿಕ್ಸ್ ಸೈನ್ಸ್ ಸೋಷಿಯಲು ಆಸ್ಟ್ರಾಲಜಿ ಎಕನಾಮಿಕ್ಸ್ ಎಲ್ಲ ನಾವು ಕೇಳ್ತಿಲ್ಲ ಅದೆಲ್ಲ ಅಪರಾವಿದ್ಯೆ ಪರಾವಿದ್ಯೆ ಅಪರಾವಿದ್ಯೆ ಇನ್ನ ಚಿನ್ಮುದ್ರೆ ಈ ಚಿನ್ಮುದ್ರೆ ವಿಶೇಷವಾದಂತಹದ್ದಿದು ಚಿನ್ಮುದ್ರೆ ಅಂದರೆ ಈ ಹೆಬ್ಬೆರಳು ಮತ್ತು ತೋರು ಬೆಳನ್ನು ಈ ಒಂದು ಗೋಲಾಕಾರದಲ್ಲಿ ಇಟ್ಕೊಂಡಿರ್ತಾರೆ ಈ ಮೂರು ಬೆಳನ್ನು ಹೇಗೆ ಇಟ್ಕೊಂಡಿರ್ತಾರೆ ಪ್ರಾಣಾಯಾಮದಲ್ಲೂ ಬರ್ತದೆ ನಾಟ್ಯಶಾಸ್ತ್ರದಲ್ಲಿ ಬರ್ತದೆ ಯೋಗಶಾಸ್ತ್ರದಲ್ಲಿ ಬರ್ತದೆ ಧ್ಯಾನವನ್ನು ಮಾಡುವಾಗ ಕೆಲವರು ಈ ಚಿನ್ಮುದ್ರೆ ಇರಬೇಕು ಅಂತ ಹೇಳಿ ಹೇಳ್ತಾರೆ ಈ ಚಿನ್ಮುದ್ರೆ ವಿಶೇಷವಾದಂಥದ್ದು ಗೀತಾಮೃದದಲ್ಲೂ ಕೂಡ ಕೃಷ್ಣ ಪರಮಾತ್ಮ ಒಂದಲ್ಲಿ ಚಾಟಿ ಬೇಸಿದ್ರೆ ಇನ್ನೊಂದು ಕಡೆಯಲ್ಲಿ ಚಿನ್ಮುದ್ರೆ ಇಟ್ಕೊಂಡಿದ್ದಾನೆ ಅಂತ ಕೆಲವರು ಅಹ್ ವಾದ ಮತ್ತೆ ಕೆಲವರ ಚಿತ್ರಣವೂ ಕೂಡ ಈ ಚಿನ್ಮುದ್ರೆ ಏನಪ್ಪಾ ಹೇಳ್ತದೆ ಈ ಹೆಬ್ಬೆರಳು ಪರಮಾತ್ಮನನ್ನ ಸೂಚಿಸಿದ್ರೆ ಈ ತೋರು ಆತ್ಮವನ್ನ ಅಂದ್ರೆ ಜೀವಾತ್ಮವನ್ನ ಪ್ರತಿಬಿಂಬಿಸ್ತದೆ ಇವೆರಡೂ ಇಟ್ಕೊಂಡಾಗ ಏನಂತ ಜೀವಾತ್ಮ ಮತ್ತೆ ಪರಮಾತ್ಮದ ಐಕ್ಯ ಜೀವಾತ್ಮ ಮತ್ತು ಪರಮಾತ್ಮ ಇವರಿಬ್ಬರು ಬೇರೆ ಎಲ್ಲ ಒಂದೇ ಜೀವಾತ್ಮ ಮತ್ತು ಪರಮಾತ್ಮ ಇಬ್ಬರು ಒಂದೇ ಆಗಿದ್ದಾರೆ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮ ಒಂದು ಸು ಸುಂದರವಾದ ಗೋಲು ಸರ್ಕಲ್ಲು ಅದೇನಂತೆ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಚತೆ ನೀನು ಪೂರ್ಣ ಸ್ವರೂಪಿ ನೀನು ಸಾಂತ ಅಲ್ಲ ನೀನು ಪೂರ್ಣ ಸ್ವರೂಪಿ ಹಾಗಾದರೆ ಇವು ಮೂರೇನಪ್ಪ ಇವು ಈ ಮೂರೇನೋ ಇದೆಯಲ್ಲ ಇದೇನು ಒಂದು ದೇಹ ಇದೊಂದು ಮನಸ್ಸು ಇದೊಂದು ಇಂದ್ರಿಯ ಈ ಮೂರನ್ನು ನೀನೇನಾದರೂ ನೆಟ್ಟಗೆಟ್ಕೊಂಡೆ ಅಂದರೆ ಈ ಮೂರನ್ನು ಏನಾದರೂ ನಿನ್ನ ಅಧಿಯಿಂದ ನೀನು ಸರಿಯಾಗಿಟ್ಕೊಂಡ್ರೆ ಆವಾಗ ನೀನು ಯಾರು ಅಂತ ತಿಳ್ಕೊಳ್ತೀಯ ಅವಾಗ ನೀನು ಮತಿ ಪರಮಾತ್ಮ ಇಬ್ರು ಒಂದೇ ಅನ್ನುವಂತಹ ಪಾರಮಾರ್ಥಿಕ ಸತ್ಯವನ್ನು ತಿಳ್ಕೊಳ್ತೀಯ ಅನ್ನುವಂತಹ ಚಿತ್ರಣವನ್ನು ವ್ಯಾಖ್ಯಾನವನ್ನು ವಿದ್ವಾಂಸರು ಈ ಒಂದು ಚಿನ್ಮುದ್ರೆಯ ಇದರಿಂದ ಕೊಡ್ತಾ ಹೋಗ್ತಾರೆ ಸೊ ದಕ್ಷಿಣಾಮೂರ್ತಿ ಒಂದು ಕೈಯಲ್ಲಿ ತಾಳೆಯಾಗ ಇಟ್ಕೊಂಡ್ರೆ ಇನ್ನೊಂದು ಕೈಯಲ್ಲಿ ಈ ಚಿನ್ಮುದ್ರೆಯನ್ನು ಇಟ್ಕೊಂಡಿದ್ದಾನೆ ಅಂದ್ರೇನು ವೇದಾಂತದ ಬೋಧನೆಯನ್ನು ಮಾಡ್ತಿದ್ದಾನೆ ಆತ್ಮ ಪರಮಾತ್ಮರು ಇಬ್ಬರೂ ಒಂದೇ ನೀವು ತ್ರಿಕಾಲ ತಪಸ್ಸನ್ನು ಮಾಡ್ತಾ ಶರೀರ ಮನಸ್ಸು ಇಂದ್ರಿಯಗಳನ್ನು ಸಂಯಮದಲ್ಲಿ ಇಟ್ಕೊಂಡಾಗ ನೀವ್ಯಾರು ಅಂತ ಗೊತ್ತಾಗುತ್ತೆ ಆವಾಗ ಆತ್ಮಾನಂದವನ್ನು ಪರಮಾನಂದವನ್ನು ಪಡಿತೀರಾ ನಂದಂತೆ ನೀವು ಕೂಡ ಆನಂದವಾಗಿ ಮೂಕಸ್ಮಿತರಾಗಿ ಮಂದಸ್ಮಿತರಾಗಿ ಇರ್ತೀರಾ ಅಂತ ಇದು ಮಾಡ್ತಾರೆ ಇನ್ನ ದಕ್ಷಿಣಾಮೂರ್ತಿ ಕೂತಿರುವಂಥದ್ದು ನೋಡಿದ್ರೆ ವೀರಾಸನದಲ್ಲಿ ಕೂತಿದ್ದಾರೆ ಎಡ ಕಾಲನ್ನು ಬಲ ತೊಡೆಯ ಮೇಲೆ ಇಟ್ಕೊಂಡು ಬಲ ಕಾಲನ್ನ ಕೆಳಗಿಟ್ಕೊಂಡಿದ್ದಾರೆ ವೀರಾಸನ ಅಂತ ಯೋಗವನ್ನು ತಿಳಿದಂಥವ್ರಿಗೆ ನೀವು ಹೋಗಿ ಹೇಳಿದ್ರೆ ವೀರಾಸನ ಬಗ್ಗೆ ಸಾಕಷ್ಟು ಕೊಡ್ತಿರ್ತಾರೆ ಈ ವೀರಾಸನ ಏನಪ್ಪ ಪ್ರತಿಭಿಸಂದ್ರೆ ಶಕ್ತಿಯನ್ನು ತಾಕತ್ತನ್ನು ಗಾಂಭೀರ್ಯವನ್ನು ಕೀರ್ತಿಯನ್ನು ಪ್ರಭುತ್ವವನ್ನು ಈ ವೀರಾಸನ ತೋರಿಸ್ತದಂತೆ ಸೊ ಹಾಗಾಗಿ ದಕ್ಷಿಣ ಮೂರ್ತಿ ಪದ್ಮಾಸನದಲ್ಲೋ ಇಲ್ಲ ಶಿರ್ಷಾಸನದಲ್ಲೋ ಇನ್ ಬೇರೆ ಬೇರೆ ಆಸನದಲ್ಲಿ ಕುತ್ಕೊಂಡಿಲ್ಲ ವೀರಾಸನದಲ್ಲಿ ಕುತ್ಕೊಂಡಿದವ್ರೆ ಆ ಶಕ್ತಿಯನ್ನ ಪ್ರತಿಭೆಯನ್ನ ಗಾಂಭೀರ್ಯವನ್ನ ಸೂಚಿಸುವಂಥದ್ದು ವೀರಾಸನ ಮತ್ತೆ ಇನ್ನೊಂದು ಅವನ ಮುಖದಲ್ಲಿ ನೋಡಿದ್ರೆ ಅವನಿಗೆ ಯಾವುದೇ ಒಂದು ಗಡ್ಡ ಮೀಸೆ ಏನೂ ಇಲ್ಲ ಒಂದು ದಕ್ಷಿಣ ಮೂರ್ತಿಯ ಒಂದು ಧ್ಯಾನ ಶ್ಲೋಕದಲ್ಲಿ ಯುವ ಗುರು ವೃದ್ಧ ಶಿಷ್ಯ ಅಂತ ಸಾಮಾನ್ಯ ಗುರುಗಳೆಲ್ಲ ವಯಸ್ಸಾಗಿರ್ತದೆ ಕೂತ್ಕೊಂಡವ್ರಲ್ಲ ವೃದ್ಧರು ಯುವಕರು ಆಗಿರ್ತಾರೆ ಆದರೆ ಇಲ್ಲಿ ದಕ್ಷಿಣಾಮೂರ್ತಿ ನೀವು ಏನಾದರೂ ಚಿತ್ರದಲ್ಲಿ ನೋಡಿದ್ರೆ ಆ ಋಷಿಗಳೆಲ್ಲರಿಗೂ ಗಡ್ಡ ಬಿಳಿ ಗಡ್ಡ ಬಿಳಿ ತಲೆ ನೆರೆಗೂದಲು ಬಂದಿದೆ ಅಂದರೆ ಸಿಕ್ಸ್ಟಿ ಪ್ಲಸ್ಸು ಏಯ್ಟಿ ಆಗಿದ್ದಾರೆ ಅವರೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ವೃದ್ಧ ಶಿಷ್ಯರು ಆದರೆ ಗುರು ಮಾತ್ರ ಇನ್ನೂ ಮೀಸೆ ಗಡ್ಡವೂ ಬಂದಿಲ್ಲ ಯುವಕ ಗುರು ಯುವ ಗುರು ವೃದ್ಧ ಶಿಷ್ಯ ಅದನ್ನು ಧ್ಯಾನ ಶ್ಲೋಕದಲ್ಲೇ ಹೇಳ್ತಾರೆ ಇದನ್ನೆಲ್ಲ ಅಂದರೆ ಇಲ್ಲಿ ಏನು ಪ್ರತಿಬಿಂಬಿಸ್ತದೆ ಅಂದರೆ ಇವನು ಒಬ್ಬ ಸನಾತನ ಪುರುಷ ನೀವು ಬ್ರಹ್ಮನ ಮಾನಸ ಪುರುಷರಾದ ನಾಲ್ಕು ಅವನ ಮಕ್ಕಳು ಸನಾತನ ಸನಂದನ ಸನತ್ಕುಮಾರ್ ಇವರೆಲ್ಲ ನೋಡಿದ್ರು ಕೂಡ ಅವರು ಕೂಡ ಅವರ ಅಮಂಗರಾಗಿದ್ದರು ಚಿರಂಜೀವಿಗಳಾಗಿದ್ದರೆ ಅವ್ರಿಗೂ ಕೂಡ ನೀವು ಗಡ್ಡ ಮೀಸೆಯನ್ನು ನಾವು ಸಾಮಾನ್ಯ ಪುರಾಣದ ಕಲ್ಪನೆಯಲ್ಲಿ ನಾವು ಕಾಣೋದಿಲ್ಲ ಅದೇ ರೀತಿ ದಕ್ಷಿಣ ಮೂರ್ತಿಯ ಮಖದಲ್ಲಿ ಕೂಡ ಆ ಯೌವನದ ಅವಸ್ಥೆಯನ್ನು ನಾವು ತುಂಬ ಸುಂದರವಾಗಿ ಕಾಣ್ಬೋದು ಮಂದಸ್ಮಿತ ಮುಖ ಅದರ ಜೊತೆ ಯಾವುದೇ ಗಡ್ಡ ಯಾವುದೇ ಮೀಸೆ ಇಲ್ಲ ಅಂದರೆ ಒಬ್ಬ ಯುವಕ ಮತ್ತು ಅವನು ನಿತ್ಯ ವಿನೂತನ ನಿತ್ಯ ನೂತನ ಸನಾತನ ಪುರುಷ ಅವನು ಒಂದಾದ್ರೆ ಇನ್ನೊಂದು ಹೇಳ್ತಾರೆ ಆಗ್ಲೇ ಅವನು ಅರ್ಧನಾರೀಶ್ವರ ಆದ್ಮೇಲೆ ಕೂತ ಅವ್ನಿಗೆ ಯಾವುದೇ ಒಂದು ಲಿಂಗವಿಲ್ಲ ಸೆಕ್ಸ್ ಇಲ್ಲ ಅಂತಂದರೆ ಬ್ರಹ್ಮನ್ ಅಂತ ನಾವು ಕರೆದಾಗ ಅವನು ಪುರುಷನೂ ಅಲ್ಲ ಸ್ತ್ರೀನೂ ಅಲ್ಲ ಹಾಗಾಗಿ ಮೂರ್ತಿ ಶಿವನ ಅಂತ ನಾವು ಕರೆದು ಕೂಡ ಅರ್ಧನಾಶ್ವದ ಪ್ರತಿಬಿಂಬನಾದಂಥ ಇವನು ಭಗವಂತ ಶಿವ ಸ್ವರೂಪಿಯಾದಿಂದ ಇವನಿಗೆ ಯಾವುದೇ ಲಿಂಗವಿಲ್ಲ ಅಂತ ಹೇಳಿ ಗಡ್ಡ ಮೀಸೆಗಳಿಲ್ಲದೆ ಇರೋದಕ್ಕೆ ವ್ಯಾಖ್ಯಾನವನ್ನು ಕೊಡ್ತಾನೆ ಇನ್ನು ಸಾಮಾನ್ಯವಾಗಿ ನಾವು ನಟರಾಜನಲ್ಲೂ ಕೂಡ ನಾವು ನೋಡ್ತೀವಿ ಮತ್ತೆ ದಕ್ಷಿಣಾಮೂರ್ತಿಯಲ್ಲೂ ಕೂಡ ನೋಡ್ತೀವಿ ಕಾಲ ಕೆಳಗೆ ಅದಮಿ ಇಟ್ಟಿದ್ದಾನೆ ಅವನ ಪಾದವನ್ನು ಅದುಮಿಟ್ಟಿದ್ದಾನೆ ನಾವೆಲ್ಲ ಈಗೇನು ಮಾಡ್ರನ್ ಇದೆಲ್ಲ ನೋಡಿದ್ರೆ ಇದು ಇನ್ಹ್ಯುಮ್ಯಾನಿಟೇರಿಯನ್ ಅಂತೇಳಿ ಯಾಕಂದರೆ ಯಾರನ್ನಾದರೂ ಕಾಲು ಕೆಳಗೆ ಹೊಸಗ್ತಾ ಇದ್ದೀವಿ ಅಂದ್ರೆ ಅದು ಮಾನವೀಯತೆ ಅಲ್ಲ ಇದೆಲ್ಲ ನೀವು ಹಿಂದೂ ದೇವಾನ್ ದೇವತೆಗಳು ಅಂತ ಹೇಳ್ತೀರ ನೀವು ಪೂಜೆ ಮಾಡ್ತೀರ ಯಾರೊಬ್ಬರನ್ನ ಕಾಲು ಕೆಳಗೆ ಹಾಕಿ ವಸಿ ಇದ್ದಾರೆ ಅವ್ರು ಎಂಥ ದೇವರು ನಿಮ್ಮ ದೇವರು ಅಂತ ಕೂಡ ಗೊತ್ತಿಲ್ಲದೇವರು ಈಗಿನ ಯುವಕರು ನಮ್ಮನ್ನು ಮುದುಲಿಸೋದುಂಟು ಅವನು ಯಾರನ್ನು ಕಾಲಿಟ್ಟು ಒತ್ತಿ ಕೂತಿದ್ದಾನೆ ದಕ್ಷಿಣಾಮೂರ್ತಿ ಅಂತ ಅಂದರೆ ಅವನೊಬ್ಬ ಅಪಸ್ಮರ ಅನ್ನುವಂತಹ ರಾಕ್ಷಸನಂತೆ ಯಾರು ನಟರಾಜ ಅವನ ಕಾಲು ಕೆಳಗೆ ಇಟ್ಕೊಂಡಿದ್ದಾನೋ ಇಲ್ಲ ದಕ್ಷಿಣಾಮೂರ್ತಿ ಯಾರು ಕಾಲ್ ಕೆಳಗೆ ಅದಿಮೀನಿಟ್ಕೊಂಡಿದ್ದಾನೋ ಅವರಿಬ್ಬರನ್ನು ಕೂಡ ವ್ಯಾಖ್ಯಾನಕಾರರು ಹೇಳ್ತಾರೆ ಏನಪ್ಪಾ ಅಂದರೆ ಅವನೊಬ್ಬ ರಾಕ್ಷಸ ರಾಕ್ಷಸನ ಹೆಸರು ಅಪಸ್ಮರ ಅಂತ ಈ ಆ ರಾಕ್ಷಸ ಕೂಡ ಕೆಲವು ಚಿತ್ರದಲ್ಲಿ ಅವನು ಸರ್ಪವನ್ನು ಹಿಡಿದಿರೋದನ್ನು ನಾವು ನೋಡ್ತೀವಿ ಇನ್ನು ಕೆಲವರು ಈ ತ್ರಿಶೂಲ ಇರುವಂತಹ ಒಂದು ವಿಶೇಷವಾದಂಥ ಆಯುಧವನ್ನು ಇಟ್ಕೊಂಡಿದ್ದು ನಾವು ನೋಡಿದ್ವಿ ಪಾಶ ಪಾಶ ಅಂದರೆ ಪಾಶ ಯಾವಾಗ ಪಾಶದ ನಾವು ನಾಗಪಾಶ ಅಂತ ನಾವು ರಾಮಾಯಣದಲ್ಲಿ ನೋಡ್ತೀವಿ ನಾಗಪಾಶ ಅಂದ್ರೇನು ಈ ಅಜ್ಞಾನದ ಪಾಶದಿಂದ ನಾವು ಬಂಧಿಸಲ್ಪಟ್ಟವರು ಆ ಅಪಸ್ಮರ ಅನ್ನುವಂಥ ರಾಕ್ಷಸ ಆ ಸರ್ಪವನ್ನು ಇಟ್ಕೊಂಡಿದ್ದಾನೆ ಅಂದರೆ ಪಾಷದಿಂದ ಬಂಧಿತನಾಗಿದ್ದಾನೆ ಅಂದರೆ ಅಜ್ಞಾನದ ಪಾಷದಿಂದ ಅವನು ಕೂಡ ಬಂಧಿತನಾಗಿದ್ದಾನೆ ಅದರಿಂದ ಅವನು ರಾಕ್ಷಸ ಅವನ ಹೆಸರು ಅಪಸ್ಮರ ಅವನನ್ನ ಅದಿಮಿ ಇಟ್ಟಿದ್ದಾನೆ ಈ ದಕ್ಷಿಣಾಮೂರ್ತಿ ದಕ್ಷಿಣಾಮೂರ್ತಿಯ ಉಪಾಸನೆಯನ್ನು ಮಾಡಿದಾಗ ಭಗವಂತನ ಉಪಾಸನೆಯನ್ನು ಮಾಡಿದಾಗ ನಮ್ಮಲ್ಲಿರುವಂತಹ ರಾಕ್ಷಸ ಗುಣಗಳೆಲ್ಲವೂ ಕೂಡ ಹೊಡೆದು ಹೊರಟೋಗುತ್ತೆ ಆ ಭಗವಂತ ಅದನ್ನು ಇದು ಮಾಡ್ತಾನೆ ಅದು ತುಳಿದ ತಕ್ಷಣ ಅದನ್ನ ಮೆಟ್ಟಿ ನಾವು ಮೇಲ್ ಬಂದಾಗ ನಮ್ಮಲ್ಲಿ ರಾಕ್ಷಸಿ ಗುಣಗಳೆಲ್ಲ ರಾಕ್ಷಸಿ ಪ್ರವೃತ್ತಿ ಹೋದಾಗ ನಾವು ನಿಜವಾದ ಆನಂದವನ್ನು ಪಡಿತೀವಿ ಆಧ್ಯಾತ್ಮ ಅನುಭವಿ ಪುರುಷರು ಆಗ್ತೀವಿ ಅನ್ನುವಂಥದ್ದನ್ನು ಈ ಒಂದು ಅಪಸ್ಮರ ರಾಕ್ಷಸನ ಚಿತ್ರಣದ ಮೂಲಕ ಕೊಡ್ತಾರೆ ಅಂದರೆ ಅಜ್ಞಾನದ ನಿರ್ಮೂಲನೆ ಅಂತೇಳಿ ಆ ಭಗವಂತನ ಉಪಾಸನೆ ಭಗವಂತನ ಉಪದೇಶಗಳು ನಾವು ಅಭ್ಯಾಸ ಮಾಡಿದಾಗ ಏನಾಗುತ್ತೆ ನಮ್ಮಲ್ಲಿ ಅಜ್ಞಾನದ ನಿರ್ಮೂಲನೆ ಆಗುತ್ತೆ ನಮ್ಮಲ್ಲಿರುವ ಅಜ್ಞಾನದ ಪಾಶದಿಂದ ನಾವು ಬಂಧಿತ ಆ ಬಂಧನದಿಂದ ವಿಮುಕ್ತಿಯನ್ನು ಹೊಂದುತ್ತೀವಿ ಮುಕ್ತಿಯನ್ನು ಹೊಂದುತ್ತೀವಿ ಅಂತ ಇನ್ನು ಎಡಿಮಾಲಜಿಕಲ್ ಮೀನಿಂಗ್ ಅಂತ ನಾವೇನು ಕರಿತೀವಿ ಆ ಪದದ ವ್ಯಾಖ್ಯ ಅಪಸ್ಮರವನ್ನು ನಾವು ನೋಡಿದ್ರೆ ಇಲ್ಲ ಅವನೊಬ್ಬ ರಾಕ್ಷಸ ಇದ್ನೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಅಂತ ನೋಡಿದ್ರು ಕೂಡ ಒಂದು ಆ ಪದದ ವ್ಯಾಖ್ಯವನ್ನು ಯೋಗಿಕ ಅರ್ಥವನ್ನು ನೋಡಿದಾಗ ಅಪಸ್ಮರ ಅನ್ನೋದಕ್ಕೆ ಮಂದ ಮಂದ ಬುದ್ಧಿ ಇರುವಂಥವನು ಅಂತ ಕೂಡ ಹೇಳ್ತಾರೆ ಮೆಂಟಲ್ ರಿಟಾರ್ಮೆಂಟ್ ಅಂತ ಏನಿವ ಮಾಡರ್ನ್ ಲ್ಯಾಂಗ್ವೇಜಲ್ಲಿ ನಾವು ಕರಿತಾ ಇದೀವಿ ಮೆಂಟಲ್ ರಿಪಾಂಡ್ ಮಾನಸಿಕ ಅವಸ್ಥೆ ಸರಿಲ್ದೇ ಇರುವಂಥದ್ದು ಮಾನಸಿಕ ಅವಸ್ಥೆ ಯಾವಾಗಲೂ ಏರುಪೇರು ಆಗ್ತಿರುವಂಥವ್ರು ಯಾರಿರ್ತಾರೆ ಮಂದ ಮತಿಗಳು ಯಾರಿರ್ತಾರೆ ಅಂಥದನ್ನ ಅಂಥ ಮನಸ್ಥಿತಿ ಇರುವಂಥವನ್ನ ಕೂಡ ಅಪಸ್ಮರ ಅಂತ ನಾವು ಕರಿಬೋದು ಅಂಥೇಳಿ ಆ ಪದದ ಅರ್ಥದಲ್ಲಿ ಕರೀತಾರೆ ಇನ್ನು ದಕ್ಷಿಣಾಮೂರ್ತಿ ತಿಲಕವನ್ನ ಇಟ್ಟಿದ್ದಾನೆ ಆ ಕೆಂಪು ತಿಲಕವನ್ನ ಇಟ್ಟಿದ್ದಾನೆ ಆ ತಿಲಕ ಏನಪ್ಪಾ ಹೇಳ್ತದೆ ಅಂತಂದ್ರೆ ಅದು ಕೂಡ ಜ್ಞಾನದ ಸಂಕೇತ ನಮ್ಗೆಲ್ಲ ಗೊತ್ತು ಈಶ್ವರ ಮುಕ್ಕಣ್ಣ ಆ ಮೂರನೆಯ ಕಣ್ಣಿರುವಂಥವನ್ನ ಮೂರನೇ ಕಣ್ಣು ಅಂತೇಳಿ ಆ ಮೂರನೇ ಕಣ್ಣು ಓಪನ್ ಮಾಡಿದ ಏನಾಗುತ್ತೆ ಕಾಮ ಅವನು ಕಾಮ ಕಾಮಾಸುರ ಸುಟ್ಟೋದ ಕಾಮ ಸುಟ್ಟೋದ ಕಾಮಧಾನವನ್ನು ನಾವು ಮಾಡ್ತೀವಿ ಹೋಳಿ ಹಬ್ಬವನ್ನು ಮಾಡ್ತೀವಿ ಅಲ್ಲಿ ಏನಂತಂದ್ರೆ ಮೂರನೇ ಕಣ್ಣಿದಾಗ ತಕ್ಷಣ ಬೆಂಕಿ ಆಚೆಗೆ ಬರ್ತದೆ ಬೆಂಕಿಯಿಂದ ಇಡೀ ವಿಶ್ವವೆಸುಟ್ಟು ಭಸ್ಮ ಆಗುತ್ತೆ ಅಂತ ನಾವು ಪುರಾಣದಲ್ಲಿ ಕಲ್ಪನೆಯಲ್ಲಿ ಓದ್ತೀವಿ ಒಂದು ಪುರಾಣದಲ್ಲಿ ಆ ಮೂರನೆಯಿಂದ ವಿಶೇಷವಾದ ಶಕ್ತಿಯಿಂದ ಬೆಂಕಿ ಬರ್ತದೆ ಹಂಗಾಗಿ ಇಡೀ ವಿಶ್ವ ಸುಷ್ಟು ಹೋಗುತ್ತೆ ಇದರ ವ್ಯಾಖ್ಯಾನ ನಾವು ಏನಪ್ಪ ನೋಡಿದ್ವಿ ಅಂತಂದರೆ ಆ ಮೂರನೇ ಕಣ್ಣು ಏನನ್ನು ಸೂಚಿಸ್ತದೆ ಅಂದರೆ ಜ್ಞಾನದ ಸಂಕೇತ ಯಾವಾಗ ಮೂರನೇ ಕಣ್ಣು ಆ ನೇತ್ರ ಓಪನ್ ಆಗುತ್ತೋ ಅವಾಗ ಅವನ ಆ ಜ್ಞಾನ ನಮಗೆ ಸಿಗುತ್ತೋ ಆ ಜ್ಞಾನ ಸಿಕ್ಕಿದ ತಕ್ಷಣ ಅಜ್ಞಾನ ನಾಶ ಆಗಿದ ತಕ್ಷಣ ನಾನು ಯಾರು ಅಂತ ತಿಳ್ಕೊಳ್ಳುವಂಥದ್ದು ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ನಾವು ಅರ್ಥ ಒಂದು ಎರಡನೇದು ಅವನು ಮೂರನೇ ಕಣ್ಣು ಓಪನ್ ತಕ್ಷಣ ಬೆಂಕಿ ದಗದಗ ಬಂದು ಇಡೀ ಪ್ರಪಂಚವನ್ನೇ ಸುಟ್ಟು ಮಾಡಿದಾಗ ಇಡೀ ಸೃಷ್ಟಿಸ್ತುತಿ ಎಲ್ಲವೂ ನಾಶವಾಗಿ ಪ್ರಳಯ ಆಗಿಬಿಟ್ಟಾಗ ಅಂದರೆ ಇಡೀ ಪ್ರಪಂಚವೇ ನಾಶ ಆಗ್ತದೆ ಅಂದರೆ ನಾನು ನಾಶ ಆದರೆ ಅಟ್ಲೀಸ್ಟ್ ತಾತ್ಕಾಲಿಕವಾಗಿ ನಾನು ಭಗವಂತನ ಹೋಗಬಹುದೇನೋ ತಾತ್ಕಾಲಿಕವಾಗಿ ಕೈಲಾಸದಲ್ಲೋ ವೈಕುಂಠದಲ್ಲೋ ಇಲ್ಲ ರಾಮಕೃಷ್ಣ ಲೋಕದಲ್ಲಿ ನಾನು ಇರಬಹುದೋ ಏನೋ ಸೊ ತಾತ್ಕಾಲಿಕವಾಗ್ರು ಭಗವಂತಲ್ಲಿ ಇರಬಹುದು ಅನ್ನೋ ಒಂದು ಅರ್ಥವನ್ನು ಕೊಡ್ತಾರೆ ಈ ಮೂರನೇ ಕಣ್ಣಿನಿಂದ ಇನ್ನು ಮೊನ್ನೆ ಅಷ್ಟೇ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಕ ಹಿಂದೆ ಟಿಬೆಟ್ಟಿನ ಕೆಲವರು ಬೌದ್ಧ ಧರ್ಮದ ಸನ್ಯಾಸಿಗಳನ್ನು ಎಮ್ ಆರ್ ಐ ಸ್ಕ್ಯಾನಿಂಗು ಮತ್ತು ವಿಶೇಷವಾದಂಥ ನಾವೆಲ್ಲ ಕುಂಕುಮನ್ನು ಹಚ್ತೀವಿ ವಿಭೂತವನ್ನು ಹಚ್ತೀವಿ ತಿಲಕವನ್ನು ಹಚ್ತೀವಿ ಇದೆಲ್ಲ ಯಾಕೆ ನಾವು ಮಾಡ್ತಾ ಇರೋದು ನಮ್ಮ ಆ ಕುಣಲಲ್ಲಿ ಆರು ಚಕ್ರಗಳಿದೆ ಅದರಲ್ಲ ಒಂದು ಆಗ್ನಾಚಕ್ರ ಈ ಎರಡು ಹೆಬ್ಬೆಟ್ಟಿನ ಎರಡು ಕಣ್ಣುಗಳ ಮಧ್ಯದಲ್ಲಿಂತ ಈ ಏನು ಐಬ್ರೋಸ್ ಅಂತ ನಾವು ಕರೀತಾರೆ ಮಧ್ಯದಲ್ಲಿರುವಂಥ ಅಲ್ಲಿ ಆಗ್ನ ಚಕ್ರ ಇದೆ ಹಂಗೆ ನಾವು ಕುಂಕುಮ ತಿಲ್ಕ ಅದನ್ನೆಲ್ಲ ಮಾಡಿದಾಗ ಅದನ್ನು ಪ್ರತಿ ಸರಿ ನಾವು ಪ್ರಚೋದನೆಯನ್ನು ಮಾಡ್ತಿರ್ತೀವಿ ಅಂತ ಒಂದು ವ್ಯಾಖ್ಯಾನ ಇನ್ನು ನಮ್ಮಲ್ಲಿ ನಮ್ಮ ಮೆದುಳಿನಲ್ಲಿ ಬ್ರೌನ್ ಮ್ಯಾಟರ್ ಗ್ರೇ ಮ್ಯಾಟರ್ ಅಂತ ಕರೀತಾರೆ ನಾವು ಧ್ಯಾನವನ್ನು ಮಾಡಿದಾಗ ಪೂಜೆ ಉಪಾಸನೆಗಳನ್ನು ಮಾಡಿದಾಗ ಮನಸ್ಸು ಶಾಂತವಾಗಿದ್ದಾಗ ಈ ಗ್ರೇ ಮ್ಯಾಟರು ಹೆಚ್ಚಾಗ್ತಾ ಹೋಗ್ತದೆ ಒಂದಷ್ಟು ವರ್ಷಗಳಾದಮೇಲೆ ಹುಟ್ಟಿದಾಗಿಂದ ಒಂದಷ್ಟು ವರ್ಷಗಳಾದಮೇಲೆ ಈ ಗ್ರೇ ಮ್ಯಾಟರು ಬೆಳೀತಾ ಹೋಗುತ್ತೆ ಆಮೇಲೆ ಒಂದಷ್ಟು ವರ್ಷಗಳಾದಮೇಲೆ ನಾವು ಹೇಗೆ ಬೆಳೆಯೋದಿಲ್ವೋ ಹಾಗೆ ಈ ಗ್ರೇ ಮ್ಯಾಟರಿನ ಉತ್ಪಾದನೆ ಕೂಡ ನಿಂತು ಹೋಗುತ್ತೆ ಆ ಒಂದಷ್ಟು ವರ್ಷಗಳಾದಮೇಲೆ ಆ ಗ್ರೇ ಮ್ಯಾಟರ್ ಬೆಳಿ ಉತ್ಪಾದನೆ ನಿಂತೋಗುತ್ತೆ ಅಷ್ಟೇ ಇರ್ತದೆ ಅದೇ ನಾವು ಉಪಾಸನೆಗಳನ್ನು ಮಾಡ್ತಾ ಇದ್ರೆ ಧ್ಯಾನವನ್ನು ಮಾಡಿ ನಮ್ಮ ಮನಸ್ಸಿನ ಸ್ಥಿತಿಯನ್ನು ನಾವು ಚೆನ್ನಾಗಿಟ್ಕೊಂಡಿದೀವಿ ಅಂದರೆ ಈ ಗ್ರೇ ಮ್ಯಾಟರ್ ಅಷ್ಟೇ ಚೆನ್ನಾಗಿರುತ್ತೆ ಆವಾಗ ಗ್ರೇ ಮ್ಯಾಟರ್ ಚೆನ್ನಾಗಿತ್ತು ಅಂದರೆ ದಿಯೋ ಯೋನ ಪ್ರಚೋದನ ನಾವು ಗಾಯತ್ರಿ ಮಂತ್ರಲ್ಲಿ ಹೇಳ್ತಾ ಇರ್ತೀವಲ್ಲ ಅಂದ್ರೇನು ವಿಶೇಷವಾದಂಥ ಶಕ್ತಿ ನಮಗೆ ಸೃಷ್ಟಿಯ ಸ್ಥಿತಿಯ ಇಲ್ಲ ಪ್ರಳಯದ ಸೃಷ್ಟಿಯ ಹಿಂದಿರುವಂಥ ಅಂತರ್ಭೂತವಾದ ಅಂತರ್ಗರ್ಭಿತವಾದ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಅದಕ್ಕೆ ಬೇಕಾಗುವಂಥ ಮಾನಸಿಕ ಸ್ಥಿತಿ ನಮಗುಂಟಾಗುತ್ತೆ ಹಿಂದಿನ ಕಾಲದ ಎಲ್ಲ ಋಷಿ ಕೂಡ ವಿಶ್ವಾಮಿತ್ರ ಗಾಯತ್ರಿ ಮಂತ್ರವನ್ನು ಹೇಗೆ ಕಂಡುಕೊಂಡ್ರು ಆ ಋಷಿಮುನಿಗಳು ಪಾಶ್ವಪತಾಸ್ತ್ರ ಆಗ್ನೇಯಾಸ್ತ್ರ ಬ್ರಹ್ಮಾಸ್ತ್ರ ಹೇಗೆ ಕಂಡುಕೊಂಡ್ರು ಅಂದರೆ ಆ ಮನಸ್ಸನ್ನೇ ಉಪಕರಣವನ್ನಾಗಿ ಮಾಡಿಕೊಂಡು ಯಾವಾಗ ಧ್ಯಾನವನ್ನು ಮಾಡಿದ್ರು ಅವ್ರದ್ದಿದ್ದಂತಹ ಗ್ರೇ ಮ್ಯಾಟ್ರ್ ಉತ್ಪಾದನೆ ಜಾಸ್ತಿ ಆಯಿತು ಸೊ ಅವರ ಧೀ ಮೇಧ ಜಾಸ್ತಿ ಆಯಿತು ಆವಾಗ ಈ ಸೃಷ್ಟಿಯಲ್ಲಿರುವಂತಹ ಅಂತರ್ಗತ ಎಲ್ಲ ರಹಸ್ಯಗಳು ಕೂಡ ಅವರ ಕರಾತಲಮಲಾಯಿತು ಅಂದರೆ ಅವರಿಗೆ ಗೋಚರವಾಯಿತು ಅವರ ಬುದ್ಧಿಗೆ ಗೋಚರವಾಯಿತು ಸೊ ಈ ಗ್ರೇ ಮ್ಯಾಟರ್ ಕೂಡ ನಮ್ಮ ಬ್ರೈನಲ್ಲಿ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲೂ ಇದೆ ಅದನ್ನು ನಾವು ಸರಿಯಾದ ರೀತಿ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡ್ತಾ ಉಪಾಸನೆಗಳನ್ನು ಮಾಡ್ತಾ ಇದ್ದರೆ ಆ ಗ್ರೇ ಮ್ಯಾಟರ್ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಆವಾಗ ನಾವು ಏನೇನು ಬೇಕು ಅಧ್ಯಯನ ಮಾಡಬಹುದು ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು ಅವರು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ತೆಂಟು ವರ್ಷ ಅವರು ಅವರು ಮಹಾ ಸಮಾಧಿನ ಹೊಂದಿದಾಗ ವುಡ್ಲ್ಯಾಂಡ್ಸ್ ಹಾಸ್ಪಿಟ್ಲಿಗೆ ಅವ್ರನ್ನ ಅಡ್ಮಿಟ್ ಮಾಡಿದರು ಸೊ ಅಡ್ಮಿ ವರ್ಷದ ವಯೋವೃದ್ಧರು ವುಡ್ಲ್ಯಾಂಡ್ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದರೆ ಮೂಗುಗೆ ಬಾಯಿಗೆ ಕೈಗೆ ಎಲ್ಲದಕ್ಕೂ ಅವರು ವಿ ವಿವಿಧ ರೀತಿಯ ಉಪಕರಣಗಳನ್ನು ಟ್ಯೂಬ್ಸ್ನೆಲ್ಲ ಹಾಕಿದ್ದಾರೆ ಯಾರ್ದು ಸಾಧುಗಳು ಹೋಗಿ ಸ್ವಾಮೀಜಿ ತಾವ ಹೇಗಿದ್ದೀರಾ ಆರೋಗ್ಯ ಹೇಗಿದೆ ಅಂದರೆ ನಾನು ಚೆನ್ನಾಗೇ ಇದ್ದೀನಿ ಇವ್ರಿಗೇನೇನೋ ಮಾಡಬೇಕು ಅಂತಿದ್ದಾರೆ ಅವ್ರು ಮಾಡ್ಕೊಳ್ತಾ ಇದ್ದಾರೆ ಸೊ ತೊಂಬತ್ತೆಂಟು ವರ್ಷದ ವಯಸ್ಸಾಗಿದೆ ಅಷ್ಟಾದ್ರಾಗಲೇ ಒಂದು ಮೈಲ್ಡ್ ಪ್ಯಾರಾಲಿಟಿಕ್ ಆಗಿ ಸ್ವಲ್ಪ ಬಾಯಿ ಕೂಡ ಸೊಟ್ಟ ಬಂದಿತ್ತು ಸೊ ಏನೋ ಕಾರಣಾಂತರಗಳಿಂದ ಹೊಟ್ಟೆ ಒಬ್ಬರ ಬಂದಿದೆ ಅವರು ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಐದು ಗ್ರಾಮ್ ಬೆಂಡೆಕಾಯಿ ಎಂಟು ಗಾ ಎಂಟು ಗ್ರಾಮ್ ಆಲೂಗಡ್ಡೆ ನಾಲ್ಕು ಗ್ರಾಮ್ ಕ್ಯಾರೆಟ್ ಅಂತ ತೂಕ ಮಾಡಿ ಅದನ್ನು ಇಪ್ಪತ್ತೈದು ಡಿಗ್ರಿ ಸೆಂಟಿಗ್ರೇಡಲ್ಲಿ ಅಂತ ಬೇಯಿಸಿ ಅದನ್ನು ಪಚ್ಚಡಿ ಅಂತ ಅದನ್ನು ಚೆನ್ನಾಗಿ ಅದನ್ನು ಅರ್ದ್ಬಿಟ್ಟು ಕೊಡ್ತಾ ಇದ್ದರೆ ಅದರಲ್ಲಿ ಏನು ನಿರಾಕಾರ ನಿರ್ಗುಣ ಪರಬ್ರಹ್ಮ ಅಂತ ನಾವು ತಮಾಷೆ ಮಾಡ್ತಾ ಅದರಲ್ಲಿ ಉಪ್ಪು ಉಪ್ಪಿರ್ತಿರಲ್ಲ ಉಳಿ ಇರ್ತಿರಲ್ಲ ಖಾರ ಇರ್ತಿಲ್ಲ ಸ್ವೀಟ್ ಇರ್ತಿಲ್ಲ ಚೆನ್ನಾಗಿ ತೊಗೊಳ್ಳೋರು ಏನು ಸ್ವಾಮೀಜಿ ನೀವು ಅದನ್ನು ಆಸ್ವಾದಿಸ್ತಿದ್ದೀರಂದರೆ ನನ್ನ ಡಾಕ್ಟ್ರು ಹೇಳಿದರೆ ಇದನ್ನು ತಿಂದರೆ ನೀವು ಆರೋಗ್ಯವಾಗಿರ್ತೀರ ಅಂತ ತಿಂತ ಇದ್ದೀನಿ ನಾನು ಅಷ್ಟೇ ಮತ್ತು ನಿಮ್ಗೇನು ರುಚಿ ಅನ್ಸಲ್ವಾ ಅಂತಂದರೆ ಅದೆಲ್ಲ ಚಿಕ್ಕವನಿದ್ದಾಗೆಲ್ಲ ತಿನ್ಬಿಟ್ಟಿದ್ದೀನಿ ಅಷ್ಟೇ ಇದು ಶ್ರೀರಾಮಕೃಷ್ಣಕ್ಕೆ ಸೇರಿರುವಂಥ ದೇಹ ಶ್ರೀರಾಮಕೃಷ್ಣ ಇದನ್ನು ಅರ್ಪಣೆ ಮಾಡಿದ್ದೀನಿ ಶ್ರೀರಾಮಕೃಷ್ಣಕ್ಕೆ ಸ್ವತ್ತಿದು ಹಾಗಾಗಿ ನನಗಿದ್ರ ಮೇಲೆ ಅಧಿಕಾರ ಇಲ್ಲ ಶ್ರೀರಾಮಕೃಷ್ಣ ಕೆಲಸವನ್ನು ಮಾಡಬೇಕಾದ್ರೆ ಈ ಉಪಕರಣ ಚೆನ್ನಾಗಿರಬೇಕು ಅವನಿಗೆ ನಾನು ನಿವೇದನ ಮಾಡಿರೋದ್ರಿಂದ ಅವ್ನಿಗೆ ಕೆಲಸ ಮಾಡಬೇಕಾದ್ರೆ ಈ ಉಪಕರಣ ಚೆನ್ನಾಗಿಟ್ಕೋಬೇಕು ನಾನು ಒಬ್ಬ ಬಾಡಿಗೆಯ ಹಾಗಾಗಿ ಈ ಉಪಕರಣವನ್ನು ನಾನು ಚೆನ್ನಾಗಿಟ್ಕೋಬೇಕು ಆ ಚೆನ್ನಾಗಿರಬೇಕಂದ್ರೆ ವೈದ್ಯರು ಏನು ಹೇಳಿದ್ರು ಅದು ನಾನು ತಿನ್ನಬೇಕು ಅಂತ ಹೇಳಿ ನಮ್ಮ ಗುರುಗಳು ಹೇಳ್ತಾಯಿದ್ರು ಅದಕ್ಕೆ ನಾವು ನಮಸ್ಕಾರ ಮಾಡಿ ಬರ್ತಾ ಇದ್ವಿ ಬೇರೆ ದಾರಿರ್ಲಿ ಅಂಥವರು ತೊಂಬತ್ತೆಂಟು ವರ್ಷ ವುಡ್ಲ್ಯಾಂಡ್ಸ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಗ್ಲೂಕೋ ಡ್ರಿಪ್ಸು ಅದೆಲ್ಲ ಹಾಕಿದ್ದಾರೆ ಅವ್ರಿಗೆ ಗೋದಾ ಉಪನಿಷತ್ತಿನ ಬಗ್ಗೆ ಉಪನ್ಯಾಸವನ್ನು ವಿದ್ವತ್ ಉಪನ್ಯಾಸಗಳನ್ನು ಕೊಟ್ಟಿದ್ದರು ಒಬ್ಬ ಅಸಿಸ್ಟೆಂಟ್ ಒಬ್ಬ ಇನ್ನೊಬ್ಬ ಸಾಧನು ಬ್ರಹ್ಮಚಾರ್ಯ ಕೂತ್ಕೊಂಡು ಓದ್ತಾ ಇದ್ದಾರೆ ಅವರು ಅದನ್ನು ಟ್ರಾನ್ಸ್ಕ್ರಿಪ್ಟ್ ಅದನ್ನು ಬರೆದಿ ಏನು ಅವರು ಅವಾಗ್ಲ ರೆಕಾರ್ಡಿಂಗ್ ಆಗಿತ್ತು ಕ್ಯಾಸೆಟ್ ರೆಕಾರ್ಡಿಂಗ್ ಆಗಿತ್ತು ಅದನ್ನು ಆಮೇಲೆ ಬೇರೆಯವರು ಪುಸ್ತಕದ ರೂಪದಲ್ಲಿ ತರಬೇಕು ಅಂದನ್ನು ಬರೆದಿದ್ದಾರೆ ಓದ್ತಾ ಇದ್ದಾರೆ ಸ್ವಾಮೀಜಿ ಆ ಒಂದು ಆ ವೃದ್ಧಾಪ್ಯರು ಕೂಡ ಮಲ್ಕೊಂಡು ಕೇಳ್ತಾ ಇದ್ದಾರೆ ಎಲ್ಲೆಲ್ಲಿ ತಪ್ಪಾಗಿದೆ ಸರಿಯಾಗಿದೆ ಇಲ್ಲ ಅದನ್ನು ಎಲ್ಲಿ ಚೆನ್ನಾಗಿ ಮಾಡ್ಬೋದು ಅಂಥೇಳಿ ಅವ್ರು ಹೇಳ್ಕೊಂಡು ಹೋಗ್ತೀರಿ ಇವ್ರು ಬರಿತಾ ಇದ್ದಾರೆ ಪುಸ್ತಕ ಮುಗೀತು ನನ್ನ ಕೆಲಸ ಮುಗೀತು ಅಂತ ಅಂದರು ಇನ್ನೊಂದೆರಡು ದಿವಸದಲ್ಲಿ ಕಾಲವಾದರು ತೊಂಬತ್ತೆಂಟು ವರ್ಷ ವಯಸ್ಸಾದಾಗ ಆ ಮೈ ತುಂಬ ಕಣ್ ತುಂಬ ಇಲ್ಲ ಮೂಗ್ ತುಂಬ ಎಲ್ಲೆಲ್ಲ ಏನೇನೋ ಹಾಕಿದ್ದಾರೆ ಆದರೂ ಕೂಡ ಅವ್ರು ಚೆನ್ನಾಗಿದ್ದಾರೆ ಒಂದು ಬೆಂಗಳೂರಲ್ಲೋ ಎಲ್ಲೋ ಒಂದು ಉಪನ್ಯಾಸವನ್ನು ಮಾಡ್ತಾ ಇದ್ರು ಅವರು ಕಂಪ್ಲೀಟ್ ವರ್ಕ್ಸ್ನಲ್ಲಿ ಅದು ಅರ್ದು ಕುಡಿದ್ರು ಹೇಗೆ ಹೇಳ್ತಾ ಇದ್ದರೆ ಒಂದೊಂದು ಪೇಜ್ ಎರಡೆರಡು ಪೇಜ್ನ ಹೆಂಗೆ ಬರಬ್ಯಾಟಮ್ ಅಂತ ಕಂಪ್ಲೀಟ್ ವಕ್ಸ್ ಹೇಗಿದೆಯೋ ಅದನ್ನೇ ಒಂದು ಪದವನ್ನು ಹೆಚ್ಚು ಕಮ್ಮಿ ಮಾಡದೆ ಹೇಳ್ತಾಯಿದ್ರು ತೊಂಬತ್ತೊಂದು ವಯಸ್ಸು ತೊಂಬತ್ತೊಂದನೇ ವಯಸ್ಸಿನಲ್ಲಿ ಅವರು ಹೇಳ್ತಾ ಇದ್ದಾಗ ಎಲ್ಲೋ ಒಂದು ಸ್ಟ್ರಕ್ ಆಯಿತು ಆವಾಗ ತಲೆ ಮೇಲೆ ಹೊಡ್ಕೊಂಡು ಹೇಳ್ತಾರೆ ಛೇ ನನಗೆ ವಯಸ್ಸಾಗ್ತಿದೆ ಮರ್ತು ಹೋಗ್ತಿದೆ ಅಂತ ತೊಂಬತ್ತೊಂದನೇ ವಯಸ್ಸಲ್ಲಿ ಆಮೇಲೆ ತುಂಬ ಪುಸ್ತಕ ಅವ್ರ ದೊಡ್ಡ ಸಾವಿರಾರು ಪುಸ್ತಕಗಳನ್ನು ಓದಿದ್ರು ಒಮ್ಮೆ ಅವರ ಶಿಷ್ಯರಾದ ಕೇಳ್ತಾರೆ ಸ್ವಾಮೀಜಿ ನಿಮಗೆಲ್ಲ ಇಷ್ಟೊಂದು ಸಮಯ ಹೆಂಗೆ ಸಿಕ್ತು ನೀವು ಸಾಕಷ್ಟು ಕೆಲಸ ಮಾಡಿದ್ರಿ ಯಾವಾಗೆಲ್ಲ ಅವರೇ ನೀರು ತರಬೇಕಾಯ್ತು ಅವರೇ ಅಡುಗೆ ಮಾಡಬೇಕು ನಮ್ಮ ಮೈಸೂರು ರಾಮಕೃಷ್ಣ ಆಶ್ರಮದಲ್ಲಿ ಇದು ಮಾಡಿದ್ರು ಪಾತ್ರೆ ತೊಳಿತು ಅಡುಗೆ ಮಾಡ್ತಾ ಅವರೆಲ್ಲ ಮಾಡಿದ್ವಿ ಅಂತ ನಾವೆಲ್ಲ ಕೇಳಿದ್ದೀವಲ್ಲ ಅಂತ ಅವ್ರು ಹೇಳ್ತಾರೆ ನೀವು ಅಕ್ಷರದಿಂದ ಓದ್ತಾ ಇರ್ತೀರ ಲೈನ್ ಬೈ ಲೈನ್ ಓದ್ತೀರ ನಾನು ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಫ್ ಇಲ್ಲಾಂದರೆ ಪುಸ್ತಕದ ಪೇಜ್ ಬೈ ಪೇಜ್ ಓದ್ತೀನಿ ಅಷ್ಟೇ ಆ ಪೇಜಿನ ಮೊದಲೇ ಒಂದೆರಡು ಸಾಲುಗಳು ಕೊನೆಯ ಒಂದೆರಡು ಸಾಲಗಳು ಓದ್ಬಿಟ್ಟರೆ ಆ ಪುಸ್ತಕದಲ್ಲಿ ಏನು ಹೇಳ್ತಾ ಇದ್ದಾನ ಅನ್ನೋದು ನನಗೆ ಅರ್ಥ ಆಗ್ಬಿಡುತ್ತೆ ಹಾಗೆ ಮೇ ಮೇಲೆ ಒಂಚೂರು ಕೆಳಗೊಂಚೂರು ಓದ್ಕೊಂಡು ಹೊಟ್ಟೋಗ್ತಿರ್ತೀನಿ ಹಾಗೆ ನನಗೆ ಅಗಾಧವಾದ ಪುಸ್ತಕಗಳನ್ನು ಓದ್ಲಿಕ್ಕೆ ಸಾಧ್ಯ ಆಯಿತು ಅಂತ ಇದು ಯಾಕಪ್ಪ ಅಂದರೆ ಅದು ಮೇಧ ಅದು ಧಿ ನಮಗೆಲ್ಲ ಒಂದೊಂದು ಲೈನ್ ಓದೋದು ಕೂಡ ಎಷ್ಟೋ ಸಾರಿ ಅರ್ಥ ಆಗೋದಿಲ್ಲ ಅದನ್ನು ಎಷ್ಟೋ ಸಾರಿ ನಾವು ನಿದ್ದೆ ಹೊಡೆದು ಬಿಡ್ತೀವಿ ಗುರುಗಳಿಗೆ ಯಾಕೆ ಸಾಧ್ಯ ಆಯ್ತಿನಿ ಮತ್ತೆ ಎಂಟೊಂಬತ್ತನೇ ಕ್ಲಾಸ್ ಓದಿದ್ದವ್ರೆ ಟೆಂತ್ ಕೂಡ ಪಾಸ್ ಮಾಡಿರಲಿಲ್ಲ ಅವ್ರು ಶೇಕ್ಸ್ಪಿಯರ್ ವರ್ಡ್ಸ್ ಓದ್ತಾ ಇಲ್ಲ ಕೀಟ್ಸ್ ಕೂಡ ಅವರೆಲ್ಲ ಉದಾಹರಣೆಯನ್ನು ಕೊಡ್ತಾ ಇದ್ರು ಅವ್ರು ಇದರಲ್ಲಿ ಇಲ್ಲ ಇನ್ನೊಂದು ದೊಡ್ಡ ದೊಡ್ಡ ಫಿಲಾಸಫರ್ಸು ಫಿಸಿಯಾಲಜಿ ನ್ಯೂರಾಲಜಿ ಬುಕ್ಸ್ ಎಲ್ಲ ಓದ್ತಾ ಇದ್ರು ಸ್ವಾಮೀಜಿ ಹೇಗೆ ಅಂದ್ರೆ ಆ ಉಪಾಸನೆಯಿಂದ ಗುರುಗಳ ಕರುಣೆಯಿಂದ ಉಪಾಸನೆಯಿಂದ ಆ ಮೇಧ ಮತ್ತು ಧೀಯನ ಪ್ರಚೋದನೆಯನ್ನು ಮಾಡ್ಕೊಂಡಿದ್ರು ತೊಂಬತ್ತಂದು ತೊಂಬತ್ತೆರಡಾದರೂ ಅವ್ರಿಗೆ ಯಾವುದೇ ಮರಿವಿರಲಿಲ್ಲ ವರ್ಬ್ಯಾಟಮ ಕೋಟ್ ಮಾಡ್ತಾರೆ ಪುಸ್ತಕಗಳಾದಮೇಲೆ ಪುಸ್ತಕಗಳ ಲೈನ್ಗಳಾದಮೇಲೆ ಲೈನು ಮತ್ತು ಅವರು ಒಂದು ಪೇಜಿನ ಒಂದೆರಡು ಲೈನ್ಗಳು ಓದ್ದಾಗ ಅವ್ರಿಗೆ ಅರ್ಥ ಆಗ್ತಿತ್ತು ವಿಶೇಷವಾದಂತಹ ವ್ಯಾಖ್ಯಾನವನ್ನು ಕೊಡ್ತಾಯಿದ್ರು ಯಾಕಪ್ಪ ಅಂದರೆ ಆ ಮೇಧ ಮತ್ತು ಧೀ ಅವರಲ್ಲಿ ಜಾಗೃತವಾಗಿತ್ತು ಸೊ ಬುದ್ಧಿ ಮನಸ್ಸು ಬುದ್ಧಿ ಮೇಧ ಆಮೇಲೆ ಧೀ ಅಂತ ಬರೋದು ಸೊ ನಮ್ಮ ಗಾಯತ್ರಿ ಮಂತ್ರ ನೋಡಿ ಅದಕ್ಕೆ ಅದನ್ನು ಯೂನಿವರ್ಸಲ್ ಪರೇರ್ ಅಂತ ಏನು ಓಂ ಭೂರ್ಭುವ ಸುವಹ ತತ್ಸ ವಿತುರ್ವರೆಣ್ಯಂ ಭರ್ಗೋ ದೇವಸ್ಥೀಮ ಇದೆಯೋ ಯೋ ನ ಪ್ರಚೋದಯಾತ್ ಓಂ ಭೂ ಭುವಃ ಸುವಃ ಅಂದರೆ ಏಳು ಲೋಕಗಳು ಬರ್ತದೆ ಅದ್ರಲ್ಲಿ ಮೂರು ಲೋಕಗಳು ಹೆಸರನ್ನು ಕೊಡ್ತಾರೆ ಭೂ ಲೋಕ ಭುವಲೋಕ ಸುವರ್ಲೋಕ ಏಳು ಲೋಕಗಳನ್ನು ಮೇಲಿನ ಏಳು ಲೋಕಗಳು ಕೆಳಗಿನ ಏಳು ಲೋಕಗಳನ್ನು ಸೃಷ್ಟಿ ಮಾಡುವಂಥ ಸೃಷ್ಟಿಕರ್ತನಾದ ಪರಮಾತ್ಮನೇ ನಾನು ನಿನ್ನನ್ನು ಕುರಿತು ನಿನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ದೇನೆ ಧ್ಯಾನವನ್ನು ಮಾಡ್ತಾ ಇದ್ದೇನೆ ನನ್ನ ಧೀಯನ್ನು ಜಾಗೃತ ಮಾಡು ನನ್ನ ಬುದ್ಧಿಯನ್ನು ಜಾಗೃತ ಮಾಡ ನನ್ನ ತಲೆಯನ್ನು ನೆಟ್ಟಿಗಿಡು ನನ್ನ ಸ್ಕುರುಗಳನ್ನು ಲೂಸ್ ಮಾಡ್ದು ಹೆಚ್ಚು ಕಡಿಮೆ ಮಾಡ್ದಂಗೆ ಅಂತ ಸಿಂಪಲ್ ಪ್ರೆಯರ್ ಇದು ನಮ್ಗೆಷ್ಟೋ ಜನ ಗೊತ್ತಿಲ್ಲ ಅದನ್ನು ಬ್ರಾಹ್ಮಣರೇ ಹೇಳಬೇಕು ಯಜ್ಞೋಪಾಯುತ ಹಾಕ್ದವರೇ ಹೇಳಬೇಕು ಹೆಣ್ಮಕ್ಳು ಹೇಳಬಾರ್ದು ಹಾಗೇಗೆ ಏನೇನೋ ನಾವು ಇದನ್ನು ಕಟ್ಕೊಂಡು ಎಲ್ಲ ಕೂತ್ಕೊಂಡಿದ್ವಿ ಅದೇನು ಎಂತಹ ಯೂನಿವರ್ಸಲ್ ಪ್ರಯರ್ ನೋಡಿ ಹೇ ಭಗವಂತ ಹೇ ನೀನೆಲ್ಲ ಪ್ರಪಂಚವನ್ನು ಸೃಷ್ಟಿ ಮಾಡುವಂಥ ಏ ಸೃಷ್ಟಿ ನಿನ್ನ ವಿಭೂತಿಗಳನ್ನು ಕುರಿತು ನಾನು ಆಲೋಚನೆಯನ್ನು ಮಾಡ್ತಾ ಇದ್ದೀನಿ ನಿನ್ನ ದಿವ್ಯ ರೂಪವನ್ನು ಕುರಿತು ನಾನು ಚಿಂತನೆಯನ್ನು ಮಾಡ್ತಾ ಇದ್ದೀನಿ ಧ್ಯಾನವನ್ನು ಮಾಡ್ತಾ ಇದ್ದೀನಿ ನನ್ನ ದಿಯನ್ನು ಜಾಗೃತ ಮಾಡು ನನ್ನ ಬುದ್ಧಿಯನ್ನ ಜಾಗೃತ ಮಾಡು ನನ್ನ ತಿಳುವಳಿಕೆಯನ್ನು ಸರಿ ಮಾಡು ನನ್ನ ವಿವೇಕವನ್ನು ಜಾಗೃತ ಮಾಡುವಂಥ ಎಂಥ ಅಭೂತವಾದ ಸುಂದರವಾದ ಪ್ರಾರ್ಥನೆ ಇಂಥದಕ್ಕಿಂತ ಪ್ರಾರ್ಥನೆ ನಮಗಿನ್ನೆಲ್ಲಾದರೂ ಸಿಗ್ತಾ ಇದೆಯೇ ಸೊ ಅಂತಹ ಪ್ರಾರ್ಥನೆಗಳನ್ನು ನಮ್ಮ ಋಷಿಮುನಿಗಳು ಕೊಡಲಿಕ್ಕೆ ಸಾಧ್ಯ ಯಾಕಾಯ್ತಪ್ಪ ಅಂದರೆ ಅವರು ಅದ್ಭುತವಾದ ಸುಂದರವಾದ ಒಂದು ಪವಿತ್ರವಾದ ಜೀವನವನ್ನು ನಡೆಸಿದ್ರು ಹಾಗಾಗಿಂಥ ಅಭೂತವಾದ ಪ್ರಾರ್ಥನೆಯನ್ನು ವಿಶ್ವಾಮಿತ್ರ ವಸಿಷ್ಠ ಇತ್ಯಾದಿ ಋಷಿಗಳು ನಮಗೆ ಕೊಡಲಿಕ್ಕೆ ಸಾಧ್ಯ ಆಯಿತು ಅದನ್ನೇ ಆ ಮೂರನೇ ಕಣ್ಣಿನಿಂದ ಯಾಕೆ ಹೇಳಿದೆಯಲ್ಲ ಅಂದರೆ ಗ್ರೇ ಮ್ಯಾಟರ್ ಯಾಕೆ ಆ ಗ್ರೇ ಮ್ಯಾಟರ್ ಮೂರನೇ ಕಣ್ಣು ಏನಪ್ಪಾ ಹೇಳ್ತದೆ ಅಂದರೆ ಆ ಗ್ರೇ ಮ್ಯಾಟರ್ ಗ್ರೇ ಮ್ಯಾಟರ್ ಏನನ್ನು ಸೂಚಿಸ್ತದೆ ಅಂತ ಅಂದರೆ ಈ ಧೀಯನ್ನು ಮೇಧಾವನ್ನು ಸೂಚಿಸ್ತದೆ ಅದು ನಮ್ಮ ಪ್ರತಿಯೊಬ್ಬರಲ್ಲೂ ಇದೆ ಸೊ ಅದನ್ನು ತಿಳಿಸ್ಲಿಕ್ಕೋಸ್ಕರ ನಮ್ಮ ಹಿಂದಿನ ಋಷಿ ಮುನಿಗಳಿದೆಲ್ಲ ಕಾಮಾನ್ಯ ಜನಕ್ಕೆ ಅರ್ಥ ಆಗಲಂಥ ಶಿವನಿಗೆ ಮೂರನೇ ಕರ್ಣ ಅದು ಓಪನ್ ಮಾಡಿದ ತಕ್ಷಣ ಬೆಂಕಿ ಉಳಗುತ್ತೆ ಇಲ್ಲಾಂದ್ರೆ ಅದು ಜ್ಞಾನದ ಸಂಕೇತ ಅಂಥೇಳಿ ಹೇಳಿಬಿಟ್ರು ಅಷ್ಟೆ ಅದಕ್ಕೆಲ್ಲ ಪುರಾಣಿಕ ಕಲ್ಪನೆಯನ್ನು ನಮಗೆ ಅವರು ಯಾಕಪ್ಪ ಕೊಟ್ಟರು ಅಂದರೆ ಈ ತತ್ವಗಳನ್ನು ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ ಅಂತ ಅದನ್ನು ಪುರಾಣ ಕಲ್ಪನೆಯನ್ನು ಕೊಟ್ಟರು ಅದನ್ನು ಪುರಾಣದಲ್ಲಿ ಉಳ್ಕೊಂಡ್ಬಿಟ್ಟು ನಾವು ತತ್ವಕ್ಕೆ ಹೋಗೋದನ್ನು ನಿಲ್ಲಿಸ್ಬಿಟ್ವಿ ಪುರಾಣಗಳನ್ನು ಓದ್ತಾ ಸುಂದರವಾಗಿ ಧರ್ಮದ ಇದನ್ನು ಸುಂದರವಾಗಿ ಕೊಟ್ಟರು ಸರಳವಾಗಿ ಕೊಟ್ಟರು ಅದನ್ನು ಓದ್ತಾ ಓದ್ತಾ ಧರ್ಮವನ್ನು ತಿಳನ್ನು ಅರ್ಥ ಮಾಡ್ಕೊಂಡು ಮುಂದೆ ಬರಲಿ ಅಂತ ನಮ್ಮೆಲ್ಲ ಋಷಿಮುನಿಗಳು ಕೊಟ್ಟರು ನಾವು ಆದರೆ ಪುರಾಣದಲ್ಲೋ ರಾಮಾಯಣ ಮಹಾಭಾರತದಲ್ಲೂ ಉಳ್ಕೊಂಬಿಟ್ವಿ ಅಲ್ಲಿ ಅದನ್ನು ಓದಬಾರ್ದು ಅದು ಕೀಳು ಅನ್ನ ಹೇಳ್ತಾ ಇಲ್ಲ ಅದು ಸ್ಟಾರ್ಟಿಂಗ್ ಆದಮೇಲೆ ಮತ್ತು ಉಪನಿಷತ್ತುಗಳು ತತ್ವದ ನಿಲುವಿಗೆ ಬರ್ದೇ ಇರೋದ್ರಿಂದನೇ ನಮಗೆ ರಂಗಮೇ ದೈವಂ ಪಂಗಲೆ ಪ್ರಸಾದಂ ಕಂಬಮೇ ತಣ್ಣಿ ಏನು ನಮಗೆ ದೇವರ ದರ್ಶನ ಅಂದರೆ ಹೋಗಿ ಗುರುಮಾಜಿ ಮಹಾರಾಜ್ ನಮಸ್ಕಾರ ಮಾಡೋದು ಫೋಟೋ ಇರುತ್ತೆ ಮೂರ್ತಿರುತ್ತೆ ನಮಸ್ಕಾರ ಮಾಡ್ತೀವಿ ಭಕ್ತಿಯಿಂದ ಹುಂಡಿಗೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಾಕ್ತೀವಿ ಪ್ರಸಾದ ಏನೋ ಕೊಡ್ತಾರೆ ತೊಗೊಳ್ತೀವಿ ಆಮೇಲೆ ಏನಾದರು ಬಟ್ಟೆ ಇಲ್ಲಿ ಟ್ಯಾಪ್ ವ್ಯವಸ್ಥೆ ಇದೆ ಸರಿ ಇಲ್ಲಾಂದ್ರೆ ಅಲ್ಲೇ ಕಂಬಕ್ಕೋ ನೆಲಕ್ಕೋ ಇಲ್ಲ ಗೋಡೆಗೋ ಅವ್ರು ಏನು ಪ್ರಸಾದ ಕೊಡ್ದವ್ರು ತಿಂದು ಒರೆಸ್ಬಿಟ್ಟು ದೇವ್ರ ದರ್ಶನ ತುಂಬ ಬಾಗಾಯ ದೇವರ ದರ್ಶನ ತುಂಬ ಚೆನ್ನಾಗಾಯಿತು ಅಂತೇಳಿ ಬಂದುಬಿಡ್ತೀವಿ ನಮ್ಮ ಧರ್ಮ ಅಷ್ಟಕ್ಕೆ ಸೀಮಿತ ಆಯಿತು ಯಾಕಪ್ಪ ಅಂದರೆ ನಾವು ಪುರಾಣದ ಒಂದು ಚಿತ್ರಣದಲ್ಲೇ ಕೂತ್ಬಿಟ್ವಿ ಆ ಪುರಾಣದ ಚಿತ್ರಣದಿಂದ ಆಚೆ ಬರಬೇಕು ಸೊ ಹಂಗಾಗಿ ನಾವು ಸಾಮಾನ್ಯವಾಗಿ ದೇವರನ್ನು ಯಾಕೆ ನಮಸ್ಕಾರ ಮಾಡಬೇಕು ಅನ್ನೋದಕ್ಕೊಂದು ಪುರಾಣದ ಕಲ್ಪನೆಯಲ್ಲೂ ಕೂಡ ಈ ದಕ್ಷಿಣ ಮೂರ್ತಿಗೆ ಎಷ್ಟು ಅದ್ಭುತವಾದಂತಹ ಒಂದು ವ್ಯಾಖ್ಯಾನ ಮೂರ್ತಿಯಲ್ಲಿದೆ ಅಂತ ಅರ್ಥ ಮಾಡ್ತಾ ಆ ಪುರಾಣದ ಮುಂದೆ ನಾವು ತತ್ವಕ್ಕೆ ಹೋಗಬೇಕಾದ್ರೆ ಇದು ಇದರಿಂದ ಇಂಥ ದಕ್ಷಿಣ ಮೂರ್ತಿ ಹೇಳಿರುವಂತಹ ಉಪದೇಶವಾದಂತಹ ನಮ್ಮ ವೇದಾಂತದನ್ನು ಅಧ್ಯಯನ ಮಾಡಲಿಕ್ಕೆ ನಾನು ತೆಗೆದುಕೊಂಡೆ ಇನ್ನು ಅವನ ಕೈಲಿ ರುದ್ರಾಕ್ಷಿ ಮಾಲೆಯನ್ನು ಇಟ್ಕೊಂಡಿದ್ದಾನೆ ಏನೇ ರುದ್ರಾಕ್ಷಿ ಮಾಲೆ ಒಂದು ಹೇಳ್ತಾರೆ ಪುರಾಣದ ಪ್ರಕಾರ ಶಿವ ಅತ್ತಾಗಿ ಬಂದಂಥ ಕಣ್ಣುಗಳು ಏನು ಆ ಕಣ್ಣೀರಿತ್ತಲ್ಲ ಕಣ್ಣೀರೇ ರುದ್ರಾಕ್ಷಿ ಆಗಿದೆ ಅಂತ ಸೊ ರುದ್ರಾಕ್ಷಿ ಶಿವನ ಕಣ್ಣಿನಿಂದ ಆಯ್ತು ಅಲ್ವೋ ನಮ್ಗೆ ಗೊತ್ತಿಲ್ಲ ಅಟ್ಲೀಸ್ಟ್ ರುದ್ರಾಕ್ಷಿ ಮಾಲೆ ಇಟ್ಕೊಂಡಿದ್ದಾನೆ ಆ ಮಾಲೆ ಏನನ್ನ ಸೂಚಿಸ್ತದಪ್ಪ ಅಂದರೆ ಸಾಧನೆಯನ್ನು ಸೂಚಿಸ್ತದೆ ಸಾಧನೆಯ ಸಂಕೇತ ನಾವು ತಪಸ್ಸನ್ನು ಮಾಡಿ ಸಾಧನೆಯನ್ನು ಮಾಡಿದಾಗ ಮಾತ್ರ ಭಗವಂತ ಪಡೀಲಿಕ್ಕೆ ಸಾಧ್ಯ ತನ್ನನ್ನು ತಾನು ಅರಿಯಲಿಕ್ಕೆ ಸಾಧ್ಯ ಹಾಗಾಗಿ ಅವನ ಭಗವಂತ ಇಟ್ಕೊಂಡಿರುವಂಥ ಜಪಮಾಲೆ ಇಲ್ಲ ರುದ್ರಾಕ್ಷಿ ಮಾಲೆ ಏನು ಸೂಚಿಸ್ತದೆ ಅಂದರೆ ಸಾಧನೆ ಸಂಕೇತ ಏ ಮೂರ್ಖ ಅಂತ ಸರ್ವಜ್ಞರು ಹೇಳ್ತಾರೆ ಅಂತ ಹೇಳ್ತಾರೆ ಏನು ದಂಡಿಸದ ದೇಹವನ್ನು ಖಂಡಿಸದೆ ಮೋಹನು ಉಂಡುಂಡು ಏರಲಿಕ್ಕೆ ಡ್ಯಾಶ್ ಆಳುವಳೆ ಯಾಕಂದ್ರೆ ಪದ ನಾನು ಹೇಳಲಿಕ್ಕೆ ಆಗಲ್ಲ ಡ್ಯಾಶ್ ಆಳುವಳೆ ಸರ್ವಜ್ಞ ಅಂತೇಳಿ ನಾವು ದೇಹವನ್ನು ದಂಡಿಸದೆ ನಮ್ಮ ಮೋಹವನ್ನು ಖಂಡಿಸದೆ ಚೆನ್ನಾಗಿ ಊಟ ಮಾಡಿ ಆರಾಮಾಗಿ ಡ್ಯೂರೋಫ್ಲೆಕ್ಸ್ ಹಾಸಿಗೆ ಮೇಲೆ ಮಲಿಕೊಂಡು ಎಂಟು ಹತ್ತು ಗಂಟೆಗಳ ಕಾಲ ಇದ್ರೆ ಏನು ನಾಲ್ಗೆ ಚಪ್ಪಲವನ್ನು ತೀರಿಸ್ಕೊಳ್ತಾ ಇದ್ರೆ ನಾವು ಮೇಲೇರ್ಲಿಕ್ಕಾಗೋದಿಲ್ಲ ಅಂದರೆ ಭಗವಂತನ ಪಡಿಲಿಕ್ಕಲ್ಲ ಜೀವನದಲ್ಲಿ ಮೇಲೋರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದನ್ನು ಸರ್ವಜ್ಞ ತುಂಬ ಸುಂದರವಾಗಿ ಹೇಳ್ತಾನೆ ಅದೇ ರೀತಿ ಸಾಧನೆಯಿಂದ ಮಾತ್ರ ನನ್ನನ್ನು ನಾನು ಪಡೀಬಹುದು ತನ್ನಂತ ನಾನು ಅರ್ಥ ಮಾಡ್ಕೊಳ್ಬೋದು ಇಲ್ಲ ಭಗವಂತನನ್ನು ಅರ್ಥ ಮಾಡ್ಕೊಳ್ಬೋದು ಏ ಭಗವಂತ ಏನಾದರೂ ಮಾಡಿ ನನಗಿನ್ನು ಆಶೀರ್ವಾದವನ್ನು ಮಾಡಿಬಿಡು ಕೃಪೆ ಮಾಡಿಬಿಡು ಒಂದು ಸರಿ ನೀನು ನೋಡಿಬಿಟ್ರೆ ಸಾಕುಬೇಕೆ ನಮಗೆ ಸ್ವರ್ಗ ಸಿಕ್ಕುತ್ತಿಲ್ಲ ಇನ್ನು ನಮಗೆ ಈ ಏನಪ್ಪ ಅಂದರೆ ಮತ್ತೆ ಪುನರ್ಜನ್ಮ ಸಿಗೋದಿಲ್ಲ ನಾವೆಲ್ಲ ಕೇಳಿರ್ತಿಲ್ಲ ಹೆಂಗಾದರೂ ಮಾಡಿ ಬಂದು ನನ್ನ ಕೈ ಮೇಲೆ ಆಶೀರ್ವಾದ ಮಾಡಿಬಿಡು ನಾವು ಎಷ್ಟೋ ಸರಿ ಆಲೋಚನೆ ಮಾಡ್ತಾ ಇರ್ತೀವಿ ಇದನ್ನೇ ಒಬ್ಬ ಶಿಷ್ಯರು ಸ್ವಾಮಿ ಬ್ರಹ್ಮಾಂಜಿ ಮಹಾರಾಜಿಗೆ ಕೇಳ್ತಾರೆ ಸ್ವಾಮೀಜಿ ನೀವು ರಾಮಕೃಷ್ಣರ ಮಾನಸ ಶ್ರೀರಾಮಕೃಷ್ಣ ನಿಮ್ಗೆ ಹೇಳಿದ್ರು ನನ್ನ ಸರ್ವಸ್ವವನ್ನು ನಿಮಗೆ ಧಾರೆ ಅಂತ ಹೇಳಿ ಅವರ ಸರ್ವಸ್ವವನ್ನು ನಿಮಗೆ ಧಾರೆ ಎರದಿದ್ದಾರೆ ಮತ್ತು ನೀವು ಅವ್ರ ಮಾನಸ ಪುತ್ರರು ಅಂತ ಹೇಳಿದ್ರು ನಿಮ್ಮ ಊಟ ತಿಂಡಿ ಎಲ್ಲವನ್ನೂ ಕೂಡ ಅವ್ರು ನೋಡ್ಕೊಳ್ತಾ ನಾವು ಜೀವನದಲ್ಲಿ ನೋಡ್ತೀವಿ ನೀವು ಯಾಕೆ ಇಷ್ಟು ಕಷ್ಟಪಟ್ಟು ಸಾಧನೆ ಮಾಡ್ತಾ ಇದ್ದೀರ ಬೆಳಗ್ಗೆ ಮೂರು ಗಂಟೆಗೆ ಧ್ಯಾನ ಜಪವನ್ನು ಮಾಡ್ತಾ ಇರ್ತಾ ಇನ್ನು ಬೃಂದಾವಂದ್ರ ಇತ್ಯಾದಿ ಕಾಶಿಲ್ ಇತ್ಯಾದಿಗಳೆಲ್ಲ ಹಲವಾರು ಕಠೋರ ಸಪಾ ತಪಸ್ಸನ್ನು ನೀವು ಮಾಡಿದ್ರಿ ಅಂತಿದ್ದೀರ ಈಲೂ ಕೂಡ ಧ್ಯಾನ ಜಪನೆಲ್ಲ ಮಾಡ್ತಾ ಯಾಕೆ ಅಂತ ಕೇಳಿದಾಗ ಸ್ವಾಮಿ ಬ್ರಹ್ಮಾಂಜಿ ತುಂಬ ಚೆನ್ನಾಗಿ ಹೇಳ್ತಾರೆ ನೀವು ಹೇಳಿದನೋ ಕರೆಕ್ಟ್ ಮಗು ಶ್ರೀರಾಮಕೃಷ್ಣ ನಮಗೆಲ್ಲವನ್ನೂ ಕೊಟ್ಟಿದ್ದಾರೆ ಯಾವುದಕ್ಕೂ ಕೊರತೆ ಮಾಡಿಲ್ಲ ಅವರೇನೋ ನಮಗೆ ಆಸ್ತಿಯನ್ನು ಅವರ ಆಸ್ತಿನ ಕೊಟ್ಟೋದು ಆ ಆಸ್ತಿಯನ್ನು ನನ್ನವನ್ನಾಗಿ ನನ್ನದನ್ನಾಗಿ ನಾನು ಮಾಡ್ಕೋಬೇಕೆಂದ್ರೆ ಅದಕ್ಕೆ ನಾನು ಅಧಿಕಾರಿಯಾಗಿರಬೇಕಲ್ಲ ಅದಕ್ಕೆ ನಾನು ಯೋಗ್ಯ ಪುರುಷನಾಗಬೇಕಲ್ಲ ಈಗ ಸಾಧನೆ ಎಲ್ಲ ಏನಕ್ಕಪ್ಪ ಅಂದರೆ ನನ್ನನ್ನು ನಾನು ಯೋಗ್ಯನನ್ನಾಗಿ ಮಾಡಿಕೊಳ್ಳಿಕ್ಕೆ ಶ್ರೀಮಾತವ್ರು ಹೇಳಿದಂಗೆ ಶ್ರೀರಾಮಕೃಷ್ಣರ ಅಹೇತುಕ ಕೃಪೆ ಮ ಮಂದ ಮಾರ್ತ ಥರ ಯಾವಾಗಲೂ ಹರಿತಾ ಇದೆಯಂತೆ ಹೇಗೆ ರೇಡಿಯೋ ವೇವ್ಸ್ ಬರ್ತಾ ಇದೆ ನಮ್ಮ ಜಿಯೋ ಮ ಜಿಯೋದು ವೇವ್ಸ್ ಇಲ್ಲಿ ಬರ್ತಾ ಇದೆ ನಮ್ಮ ಮೊಬೈಲ್ ಎಂದು ಫೋರ್ ಜಿ ಹಾಕೊಂಡು ಜಿಯೋ ಸೆಟ್ ಮಾಡಿದ ತಕ್ಷಣ ನಿಮ್ಮ ಮೀಟಾಗಿ ಜಿಯೋ ಹೇಗೆ ಸಿಗುತ್ತೋ ಇಲ್ಲ ಏರ್ಟೆಲ್ ವೇವ್ಸ್ ಸಿಕ್ತದೋ ಅದೇ ಶ್ರೀರಾಮಕೃಷ್ಣ ಕೃಪೆ ಭಗವಂತನ ಕೃಪೆ ಅಹೇತುಕ ರೀತಿಯಲ್ಲಿ ಅರಿತಾಯಿದೆ ನಾವು ಸಾಧನೆಯನ್ನು ಮಾಡಿ ಏನು ಮಾಡಬೇಕು ಹೇಗೆ ನಾವು ನಮ್ಮ ಟ್ರಾನ್ಸಿಷ್ಟರಲ್ಲಿಲ್ಲ ವಾಕ್ ಮ್ಯಾನಲ್ಲಿ ಹಿಂದೆ ರೇಡಿಯೋಲಿ ಟ್ಯೂನ್ ಮಾಡಿದಾಗ ಎಫ್ ಎಮ್ನ್ನು ನಾವು ಕೇಳಲಿಕ್ಕೆ ಸಾಧ್ಯ ಆಗುತ್ತೋ ನಾವು ಸಾಧನೆಯನ್ನು ಮಾಡಿ ನಮ್ಮ ಮನಸ್ಸು ಅನ್ನುವಂಥ ಈ ಉಪಕರಣವನ್ನು ಸರಿಯಾಗಿ ನಾವು ಟ್ಯೂನ್ ಮಾಡಿಬಿಟ್ವಿ ಅಂದರೆ ಭಗವಂತನ ಕೃಪೆಗೆ ನಾವು ಯೋಗ್ಯರಾಗ್ತೇವೆ ಆ ಆತ್ಮಜ್ಞಾನಕ್ಕೆ ನಾವು ಯೋಗ್ಯರಾಗ್ತೀವಿ ನಾವೆಲ್ಲ ಸಾಧನೆ ಯಾಕಪ್ಪ ಮಾಡಬೇಕು ಅಂತಂದರೆ ನಾವು ಯೋಗ್ಯರಾಗಕ್ಕೆ ಸದ್ಗುಣ ಸಂಪನ್ನರಾಗಿಕ್ಕೆ ನಾವು ಯೋಗ್ಯರಾಗ್ಬಿಟ್ವಿ ಅಂದರೆ ಆ ಭಗವಂತನ ಕೃಪೆ ನಮಗೆ ಸಿಕ್ಕೇ ಸಿಗುತ್ತೆ ಭಗವಂತನ ಶಾಶ್ವತವಾದ ಕೃಪೆ ಸಿಕ್ತು ಅಂದರೆ ಆತ್ಮಜ್ಞಾನ ನಮಗೆ ಕಟ್ಟಿಟ್ಟ ಬುತ್ತಿ ನಾವು ಯೋಗ್ಯರಾಗಲಿಕ್ಕೋಸ್ಕರ ಧ್ಯಾನ ಮಾಡಬೇಕು ಜಪ ಮಾಡಬೇಕು ಪಾರಾಯಣ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಇಲ್ಲ ದಕ್ಷಿಣ ಮಾರುತಿ ಸ್ತೋತ್ರದ ಉಪನ್ಯಾಸಗಳನ್ನು ನಾವು ಕೇಳಬೇಕು ಶರಣ ಸಾಧನೆಯನ್ನು ಏನು ಹೇಳ್ತಾರೆ ವಿಧಾನದಲ್ಲಿ ಯಾಕಪ್ಪ ಅಂದರೆ ನಮ್ಮಲ್ಲಿರುವಂಥ ಕೊಳೆ ಕಲ್ಮಶಗಳನ್ನೆಲ್ಲ ತೊಳೆದು ಕಸಗುಡಿಸುವಂತೇನು ಈಗ ಸ್ವಚ್ಛ ಅಭಿಯಾನವನ್ನು ನಮ್ಮ ರಾಮಕೃಷ್ಣ ಆಶ್ರಮ ಮೈಸೂರು ಕೂಡ ಸ್ಟಾರ್ಟ್ ಮಾಡಿದ್ದೆ ಹೇಗೆ ಮೈಸೂರಿನ ಸ್ವಚ್ಛ ಮಾಡ್ತಾ ಇದ್ದೀವೋ ಹಾಗೆ ನಮ್ಮ ಮನಸ್ಸನ್ನು ನಮ್ಮ ಅಂತರಾತ್ಮವನ್ನು ಸ್ವಚ್ಛ ಮಾಡೋದ್ರಿಂದ ಏನಾಗ್ತೀವಿ ಅಂದರೆ ನಾವು ಯೋಗ್ಯರಾಗ್ತೀವಿ ಯಾವಾಗ ಯೋಗ್ಯರಾಗ್ತೀವೋ ಆವಾಗ ಭಗವಂತ ಬರಲ್ಲ ಅಲ್ಲೇ ಇರ್ತಾನೆ ಅದು ಅವನು ಪ್ರಕಾಶಿತವಾಗ್ತಾನೆ ಯಾಕಂದ್ರೆ ಸ್ವಯಂ ಪ್ರಕಾಶ ಹೇಗೆ ಸೂರ್ಯ ಬೆ ಬೆಳಗಾಯಿತು ಅಂದರೆ ಸೂರ್ಯ ಅಲ್ಲಿ ಇರ್ತಾನೆ ಮೋಡ ಕವಿದಿದೆ ಮೋಡ ಹೋಗಿದ ತಕ್ಷಣ ಹೇಗೆ ಸೂರ್ಯನ ಬೆಳಕನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೋ ಸೂರ್ಯನ ನೋಡಲಿಕ್ಕಾಗುತ್ತೋ ನಮ್ಮ ಅಜ್ಞಾನ ನಮ್ಮ ಅಂಧಕಾರ ಮಮಕಾರಗಳಿಂದ ನಮ್ಮ ಭಗವಂತ ನಾವು ಒಳಗೆ ಕ್ಲೀನಾಗಿ ಭದ್ರವಾಗಿ ಒಳಗಡೆ ಪೆಟ್ಟಿಗೆಯಲ್ಲಿಟ್ಟು ಮುಚ್ಚಿಟ್ಟುಬಿಟ್ಟಿದ್ದೀವಿ ಆ ಪೆಟ್ಟಿಗೆಯನ್ನು ತೆಗೆದು ಒಳಗಡೆ ಒಂದು ತೊಳೆದಾಗ ಅವನ ಅವಿರ್ಭೂತ ಅವನ ಸಾನಿಧ್ಯ ನಮಗುಂಟಾಗುತ್ತೆ ಹಾಗಾಗಿ ನಾವು ಕೆಲಸ ಕಸಗೂಡಿಸುವಂಥ ಕೆಲಸವನ್ನು ಮಾಡಬೇಕು ಅಂದರೆ ನಮ್ಮನ್ನು ನಾವು ಯೋಗ್ಯರನ್ನಾಗಿ ಮಾಡಬೇಕು ಅದೇ ಭಕ್ತಿಯಿಂದ ಆಗಿರ್ಬೋದು ಶ್ರವಣ ಮಂದಿ ಈ ಸಾಧನ ಚತುಷ್ಟೆ ಸಂಪನ್ನ ನಿತ್ಯ ನಿತ್ಯ ವಸ್ತುವಿವೇಕ ಇತ್ಯಾದಿಗಳಾಗಿರ್ಬೋದು ಯಾವುದೇ ಮಾಡೋದೇನಂದರೆ ನಾವು ಯೋಗ್ಯರನ್ನಾಗಿ ಮಾಡುವುದಂತ ಈ ದಕ್ಷಿಣಾಮೂರ್ತಿ ಇದನ್ನು ಹೇಳಿ ಒಂದು ಶ್ಲೋಕ ಆದರೂ ಮುಗಿಸ್ಬೇಕು ಅಂತ ಅಂದ್ಕೊಂಡೆ ಅದರಲ್ಲೇ ಸಮಯ ಆಗೋಗ್ತಾ ಇದೆ ಇನ್ನು ದಕ್ಷಿಣ ದಿಕ್ಕನ್ನು ಹೇಳ್ಬಿಟ್ಟು ಇನ್ನು ಮುಂದೆ ಕೊಟ್ಟೋಗ್ತೀನಿ ಸಾಮಾನ್ಯವಾಗಿ ದಕ್ಷಿಣ ದಿಕ್ಕಲ್ಲಿ ಮಲಗಬಾರ್ದು ಯಾಕೆ ಒಂದು ಗಣಪತಿಯ ಕತೆ ನಾವು ಹೇಳ್ತೀವಿ ಇನ್ನೊಂದು ನಮ್ಮಲ್ಲಿ ಸಪ್ತಾಗ ಏನು ಮಾಡ್ತಾರೆ ದಕ್ಷಿಣ ದಿಕ್ಕಲ್ಲಿ ತಲೆ ಇಟ್ಟು ಮಲಗ್ತಾರೆ ಅದಕ್ಕೆ ನಾವು ಮಲಗಬಾರ್ದು ಅಂತ ಹೇಳ್ತೀವಿ ಇನ್ನೊಂದೇನಪ್ಪ ಅಂದರೆ ನಾವು ಗರುಡ ಪುರಾಣದಲ್ಲಿ ನಾವು ಏನಾದರೂ ನೋಡಿದ್ವಿ ಅಂದರೆ ದಕ್ಷಿಣ ಅಂದರೆ ಯಮ ಯಮನ ಯಮಲೋಕದ ಬಾಗಿಲು ಯಾವ ಸೈಡ್ ಇದ್ರೆ ದಕ್ಷಿಣ ದಿಕ್ಕಲ್ ಇದೆಯಂತೆ ಸೊ ದಕ್ಷಿಣ ದಿಕ್ಕದಂದರೆ ಯಮನನ್ನು ನಾವು ಆಹ್ವಾನ ಮಾಡ್ದಂಗೆ ನಮ್ಗೆ ಯಾರಿಗೂ ಯಮ ಬೇಕಾಗಿಲ್ಲ ಅವ್ನು ನಮ್ಮ ಫ್ರೆಂಡ್ ಅಲ್ಲ ಸೊ ಯಮ ಬರೋದು ಬೇಡ ಅಂತೇಳಿ ಹಂಗೆ ದಕ್ಷಿಣ ದಿಕ್ಕಕ್ಕೆ ಹಾಕಬಾರ್ದು ಅಂತ ಅದೇ ಈ ಮೂರ್ತಿ ಮತ್ತೆ ದಕ್ಷಿಣ ಮತ್ತು ದಕ್ಷಿಣ ದಿಕ್ಕೆ ಇರಬಾರ್ದು ಅಂದರೆ ಮತ್ತೆ ಇವನು ದಕ್ಷಿಣಾಮೂರ್ತಿ ಅಂತ ಹೇಳ್ತಿದ್ದಾನಲ್ಲ ಯಾಕೆ ಅನ್ನೋದಕ್ಕೆ ವ್ಯಾಖ್ಯಾನಕಾರ ಹೇಳ್ತಾರೆ ಅವನು ಸ್ವಯಂ ಮೃತ್ಯುಂಜಯ ಮೃತ್ಯುವನ್ನು ಜಯಿಸಿರುವಂಥವನು ಅವನ ಹೆಸರನ್ನು ಹೇಳಿದ ತಕ್ಷಣ ಮಾರ್ಕಂಡೆಯ ಮೃತ್ಯುಂಜಯ ಆಗಿಬಿಟ್ಟ ಹಾಗಾಗಿ ಸ್ವಯಂ ಮೃತ್ಯುಂಜಯ ಆದ್ರಿಂದ ಅವನು ಯಾವ ದಿಕ್ಕಿನಲ್ಲಿ ಕೂತ್ರೆ ಏನು ಅವನಿಗೆ ಯಮನ ಭಯವಿಲ್ಲ ಹಾಗಾಗಿ ಆ ದಕ್ಷಿಣ ಮೂರ್ತಿಯನ್ನು ನಾವು ಯಾರು ನೆನೆಸ್ಕೊಳ್ತೀವೋ ಅವನು ಹೇಳಿದಂಥ ಉಪದೇಶಗಳನ್ನು ಯಾರು ಅಧ್ಯಯನ ಮಾಡಿ ಯಾರು ಅನುಷ್ಠಾನ ಮಾಡ್ತಾರೋ ಅವರು ಕೂಡ ಮೃತ್ಯುಂಜಯರಾಗ್ತಾರೆ ಅಂದ್ರೇನು ಮೃತ್ಯುವಿನ ಭಯದಿಂದ ಪಾರಾಗ್ತಾರೆ ಅಂತಹದ್ದು ಕೂಡ ಅದಕ್ಕೆ ಅವನ ಜ್ಞಾನ ಸ್ವರೂಪಿ ಮೃತ್ಯುಂಜಯ ಮೃತ್ಯುವನ್ನು ಜರಿಸಿ ಜಯಿಸಿರುವನು ಅಭಿನಿವೇಶ ಮೃತ್ಯು ಭಯಕ್ಕೆ ಸಂಸ್ಕೃತದಲ್ಲಿ ಅಭಿನಿವೇಶ ಅಂತ ನಮಗೆ ಅತ್ಯಂತವಾದ ಭಯ ಯಾವುದು ಅಂತಂದರೆ ಶಾಸ್ತ್ರಕಾರ ಹೇಳ್ತಾರೆ ಅಭಿನಿವೇಶ ಅಂತಾರೆ ಇಲ್ಲ ಸ್ವಾಮೀಜಿ ನಮಗೇನು ಹಂಗೆ ಅಂತ ನಿಮ್ಗೇನು ಅನ್ಸಿದ್ರೆ ಮನೇಲಿ ಹೋಗಿ ಒಂದು ಐದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ ನಮಗೆ ಅತ್ಯಂತವಾದ ಭಯ ಏನಂದರೆ ಇನ್ನು ನೆಕ್ಸ್ಟ್ ಇನ್ನು ಐದು ನಿಮಿಷದಲ್ಲಿ ನೀನು ಇರಲ್ಲ ಆವಾಗ ನಮ್ಗೆ ನಿಜವಾದ ಭಯ ಹುಟ್ಟುತ್ತೆ ಅವಾಗ ನಮಗೆ ಗುರು ಮಹಾರಾಜರು ನೆನಸ್ ನೆನಪಾಗ್ತಾರೆ ಮಹ ಮದರ್ ನೆನಪಾಗ್ತಾರೆ ಸ್ವಾಮೀಜಿ ನೆನಪಾಗ್ತಾರೆ ನಮ್ಮ ಮಂತ್ರ ನೆನಪಾಗುತ್ತೆ ಎಲ್ಲವೂ ನೆನಪಾಗುತ್ತೆ ನಿಜವಾಗ್ಲೂ ಯಾರಾದರೂ ಹೇಳಿದಾಗ ನಮಗೆ ಭಾವನೆ ಬಂದು ನಿಜವಾಗ್ ಶ್ರದ್ಧೆ ಬಂದರೆ ಈಗ ನಾವು ಸುಮ್ಮನೆ ಅಂದ್ಕೊಂಡ್ರೆ ನಮ್ಗೆ ಗೊತ್ತಿರ್ತಿಲ್ಲ ಅಂತ ಹಂಗೆ ನಮ್ಗೆ ಬರದೇ ಇರ್ಬೋದು ಅಂದರೆ ಆ ಮೃತ್ಯುವಿನ ಭಯ ಈ ದಕ್ಷಿಣ ಮೂರ್ತಿಯೇ ಸ್ತೋತ್ರದಿಂದ ಇಲ್ಲ ಉಪದೇಶಗಳಿಂದ ವೇದಾಂತದ ಅಧ್ಯಯನ ಮಾಡೋದರಿಂದ ಏನಾಗ್ತೀವಿ ನಾವು ಮೃತ್ಯುವನ್ನು ಜಯಿಸ್ತೀವಿ ಅನ್ನೋದನ್ನು ಕೂಡ ಹೇಳ್ತಾರೆ ಇನ್ನು ಈ ದಕ್ಷಿಣ ಅನ್ನೋದಕ್ಕೆ ಇನ್ನೊಂದು ವ್ಯಾಖ್ಯಾನ ಕೊಡ್ತಾರೆ ಏನಪ್ಪಾ ಅಂದ್ರೆ ಶೇ ಮುಷಿ ಅಂತ ಹೇಳಿ ಶೇ ಅಂದ್ರೆ ಅಜ್ಞಾನ ಮುಷಿ ಮುಷ್ಣಾತಿ ಅಂದ್ರೆ ಅಪಹರಣ ಯಾರು ಅಜ್ಞಾನದ ಅಪಹರಣವನ್ನ ಮಾಡ್ತಾನೋ ಅಂತಹವನು ದಕ್ಷಿಣಾಮೂರ್ತಿ ಅಂತೇಳಿ ದಕ್ಷಿಣ ಅಂದ್ರೆ ಯಾರು ದಕ್ಷಿಣ ದಿಕ್ಕದಲ್ಲಿ ಕೂತಿರುವನು ಅವನಲ್ಲ ಅಂತ ಯಾಕಂದ್ರೆ ಅದಕ್ಕೆ ಆ ಚಂದಸ್ಸಿನ ತಿಳಿದುವಂತಹ ಗ್ರಮೇರಿಯನ್ಸು ಅದ್ರಲ್ಲಿ ಎರಡು ಅಹ್ ವಿವಾದಗಳಿದೆ ಏನಂದ್ರೆ ದಕ್ಷಿಣದಲ್ಲಿ ಕೂತಿರುವಂತ ದಕ್ಷಿಣ ದಿಕ್ಕಿನಲ್ಲಿ ಕೂತಿರುವ ಒಂದು ಛಂದಸ್ಸಾದಾಗ ಸಮಾಸವಾದಾಗ ಅದು ದಕ್ಷಿಣ ಮೂರ್ತಿ ಅಂತಿರಬೇಕು ದಕ್ಷಿಣ ಮೂರ್ತಿ ಆಗಬಾರದು ಅಲ್ಲಿ ದಕ್ಷಿಣ ಮೂರ್ತಿ ಇರೋದ್ರಿಂದ ಅವನು ದಕ್ಷಿಣ ದಿಕ್ಕು ಕೂತಿರೋನು ಸರಿಯಲ್ಲ ಅಂತ ಕೆಲವರವಾದ ಇಲ್ಲಿ ಕೆಲವರು ಇಲ್ಲ ಅದು ಸರಿ ಅಂತ ಒಪ್ಕೊಳ್ತಾರೆ ಸೊ ಯಾರು ದಕ್ಷಿಣ ದಿಕ್ಕಿನಲ್ಲಿ ಕೂತಿರುವಂಥ ಅವನು ದಕ್ಷಿಣ ಮೂರ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರು ಹೇಳ್ತಾರೋ ಅವರು ಅದಕ್ಕೆ ದಕ್ಷಿಣ ಮೂರ್ತಿಯ ಪದಕ್ಕೆ ವ್ಯಾಖ್ಯಾನವನ್ನು ಕೊಡ್ತಾರೆ ದಕ್ಷಿಣ ಪದಕ್ಕೆ ಏನು ಶೇ ಮುಷ್ಣಾತಿ ಶೇ ಮುಷಿ ಶೇ ಅಂತಂದ್ರೆ ಅಜ್ಞಾನ ಮುಷ್ಣಾತಿ ಅಂದರೆ ಅಪಹರಣವನ್ನು ಯಾರು ಅಜ್ಞಾನದ ಅಪಹರಣವನ್ನು ಮಾಡ್ತಾನೋ ಯಾರು ಜ್ಞಾನವನ್ನು ನೀಡ್ತಾನೋ ಅವನನ್ನು ದಕ್ಷಿಣಾಮೂರ್ತಿ ಅಂತಹ ಮೂರ್ತ ರೂಪವನ್ನು ಅಂತಹ ಮೂರ್ತ ರೂಪ ಅವನು ನಿರಾಕರ ನಿರ್ಗುಣ ಪರಬ್ರಹ್ಮ ಅದನ್ನು ಅದನ್ನು ಆಲೋಚನೆ ಮಾಡಲಿಕ್ಕೆ ನಮ್ಗೆ ಸಾಧ್ಯ ಆಗಲ್ಲ ನಮಗೊಂದು ರೂಪ ಬೇಕು ನಮಗೆ ಕೆಲವು ಗುಣಗಳು ಬೇಕು ಅವ್ನಿಗೆ ಯಾವುದು ರೂಪ ಇಲ್ಲ ಅವ್ನಿಗೆ ಯಾವುದು ಗುಣ ಇಲ್ಲ ಅವನು ನೀವು ಆಲೋಚನೆ ಮಾಡಿ ಅಂದರೆ ಮೂರ್ಖನ ಇವ್ನಿಗೆನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ನಾವು ಏನು ಮಾಡ್ತೇವೆ ನಮಗೊಂದು ರೂಪ ಬೇಕೋ ಒಂದು ಗುಣ ಬೇಕು ಹಂಗಾಗಿ ಯಾರು ಅಜ್ಞಾನವನ್ನು ಅಪಹರಣ ಮಾಡುವಂತಹ ಚೈತನ್ಯ ಸ್ವರೂಪ ಇದ್ದಾನೋ ಅವನಿಗೊಂದು ಮೂರ್ತ ರೂಪವನ್ನು ಕೊಟ್ಟಿದ್ವಿ ಅವನಗೊಂದು ಮೂರ್ತಿ ರೂಪವನ್ನು ಕೊಟ್ಟಿದ್ವಿ ಅವನನ್ನು ನಾವು ದಕ್ಷಿಣ ಮೂರ್ತಿ ಅಂತ ಕರಿತೀವಿ ಅಂತ ಹೇಳಿ ಕೆಲವು ವಿದ್ವಾಂಸರ ವಾದ ಇನ್ನೊಂದೇನಪ್ಪ ಅಂದರೆ ಈ ದಕ್ಷಿಣಕ್ಕೆ ದಾಕ್ಷಿಣ್ಯ ಅಂತ ಮತ್ತೆ ದಕ್ಷ ಅಂತ ಹೇಳಿ ಯಾರು ದಕ್ಷ ರೈಟ್ ಇನ್ನೊಂದು ವೇದಾಂತಕ್ಕೆ ಅರ್ಥ ಕೂಡ ಹೇಳ್ತಾರೆ ಏನು ಅಂದರೆ ದಕ್ಷ ಅಂತೇಳಿ ಇನ್ನೊಂದು ಚೀಫ್ ಇನ್ ಕಮಾಂಡರ್ ಅಂತ ಕೂಡ ಕರೀತಾರೆ ಇನ್ನೊಂದು ದಕ್ಷ ಯೋಗ್ಯ ವ್ಯಕ್ತಿ ಅಂತ ಕೂಡ ಕರೀತಾರೆ ಇನ್ನೊಂದು ದಕ್ಷ ಅಂತಂದರೆ ವೇದಾಂತ ಅನ್ನೋ ಒಂದು ಅರ್ಥವನ್ನು ಕೂಡ ಕರಿತದೆ ಯಾರು ಯೋಗ್ಯ ವ್ಯಕ್ತಿಗಳು ಯಾರು ವೇದಾಂತವನ್ನು ಕರಾತಲಮಕ ಮಾಡಿದ್ದಾರೋ ಅವರನ್ನು ದಕ್ಷಿಣ ಅನ್ನುವಂಥ ಪದದಿಂದ ಕರಿಬಹುದು ಅಂತೇಳಿ ಇನ್ನು ನಾವು ಪೂರ್ವ ದಿಕ್ಕು ನಮಗೆ ತುಂಬ ಸುಂದರವಾದ ದಿಕ್ಕು ನಮಗೆ ಪ್ರಶಸ್ತವಾದ ದಿಕ್ಕು ಹಾಗಾಗಿ ಎಲ್ಲ ದೇವಸ್ಥಾನಗಳಿಲ್ಲ ಪೂರ್ವಾಭಿಮುಖ ಉತ್ತರಾಭಿಮುಖವಾಗಿರ್ತದೆ ಪೂರ್ವದ ಕಡೆ ನಾವೇನಂದ್ರೂ ಕೂತ್ವಿ ಅಂತಂದರೆ ಪೂರ್ವದ ಕಡೆ ಮುಖವನ್ನು ಮಾಡಿ ಆವಾಗ ನಮ್ಮ ಬಲಗಡೆ ಯಾವುದಿರುತ್ತಪ್ಪ ಅಂದರೆ ದಕ್ಷಿಣ ದಿಕ್ಕು ಸೊ ನಮ್ಗೆ ಯಾವಾಗಲೂ ಬಲ್ಗಡೆ ತುಂಬ ಪ್ರಶಸ್ತವಾದಂತಹ ಕೈ ನಾವು ಕೂಡ ಒಳ್ಳೆ ಕಲಿಸ್ಕೊಂಡು ಬಲ್ ಬಲ್ಗೈಲೇ ಪೂರ್ವ ತುಂಬ ಒಳ್ಳೆಯ ದಿಕ್ಕು ಹಂಗೆ ಪೂರ್ವದ ಕಡೆ ತಿಂದು ನಮ್ಮ ಬಲಗೈ ಯಾವುದೇ ದಕ್ಷಿಣ ಇದೆ ಅದಕ್ಕೆ ಕೂಡ ದಕ್ಷಿಣ ಅಂತ ಕರೀತಾರಂಥ ಕೆಲವರ ಒಂದು ಉಪವ್ಯಾಖ್ಯಾನ ಇದು ವ್ಯಾಖ್ಯಾನ ತುಂಬ ಅರ್ಥಗರ್ಭಿತ ಒಪ್ಕೊಳ್ಳಿಕ್ಕೆ ಸಾಧ್ಯ ಅಂತ ನಾವು ಹೇಳೋದಿಲ್ಲ ಮತ್ತು ಇನ್ನೂ ವಿವಿಧ ಪ್ರಭೇದಗಳನ್ನು ದಕ್ಷಿಣಾಮೂರ್ತಿ ಬಗ್ಗೆ ಇನ್ನೂ ಒಂದೆರಡು ಗಂಟೆಗಳು ಕೂಡ ವ್ಯಾಖ್ಯಾನವನ್ನು ಕೊಡಬಹುದು ಇಷ್ಟು ಇಂಟ್ರಡಕ್ಷನ್ನ ಕೊಟ್ಟು ಒಂದು ಶ್ಲೋಕವನ್ನು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಆಗಲಿಲ್ಲ ಇನ್ನು ಮುಂದಿನ ಇದರಲ್ಲಿ ಅಟ್ಲೀಸ್ಟ್ ಒಂದೆರಡೆರಡು ಶ್ಲೋಕವನ್ನು ಮುಗಿಸ್ತಾ ಹೋದೆ ನಾಲ್ಕೈದು ಪೀಡಲ್ಲಿ ಮುಗಿಸ್ಬಹುದು ಮತ್ತು ಇನ್ನು ಒಂದು ವಿಶೇಷವಾದ ಸೂಚನೆ ಏನಪ್ಪಾ ಅಂತ ಈ ಹಲವಾರು ವ್ಯಾಖ್ಯಾನಗಳನ್ನು ನಿಮಗೆಲ್ಲ ಹೊಸಾದು ಅಂತ ಅನಿಸ್ತತ್ತೆ ಗ್ಯಾರಂಟಿ ನನಗೆ ಗೊತ್ತು ಇನ್ನು ಇದೆಲ್ಲೋ ಇದ್ದು ಕೇಳ್ತಿಲ್ಲ ಸ್ವಾಮಿಗಳೇನೋ ಹುಟ್ಟಿಸ್ಕೊಂಡು ಹೇಳ್ತಿದ್ದಾರಾ ಅಂತ ನಿಮಗೆ ಏನೋ ಕೆಲವರಿಗೆ ಡೌಟ್ ಬರಬಹುದು ಆ ಥರ ಏನಾದರೂ ದಯವಿಟ್ಟು ಬಂದರೆ ಇಲ್ಲ ನಿಮ್ಗೆಲ್ಲಾದ ಇದಕ್ಕೆ ರೆಫ್ರೆನ್ಸಸ್ ಬೇಕಾದರೆ ದಯವಿಟ್ಟು ನನ್ನ ಡೈರೆಕ್ಟಾಗಿ ನೀವು ಅಪ್ರೋಚ್ ಮಾಡ್ಬೋದು ನಾನು ಡೈರೆಕ್ಟ್ ರೆಫ್ರೆನ್ಸಸ್ ನಾನು ಎಲ್ಲಿಂದ ತೆಗೆದುಕೊಂಡಿದ್ದೀನಿ ಅಂತ ಕೊಡ್ತೀನಿ ಮತ್ತು ಒಂದು ಪ್ರಾಮಾಣಿಕವಾಗಿ ನಾನು ಯಾವುದೇ ಉಪನ್ಯಾಸಕ್ಕೆ ಬರ್ತಾ ಇರಬೇಕಾದಾಗ ಸಾಮಾನ್ಯವಾಗಿ ನಾನು ಸುಮ್ಮನೆ ಬರೋದಿಲ್ಲ ಒಂದು ಗಂಟೆ ಉಪನ್ಯಾಸ ಮಾಡಬೇಕಾದ್ರೆ ಮೂರು ನಾಲ್ಕು ಐದು ಗಂಟೆಗಳಿಲ್ಲ ಒಂದು ಕೆಲವು ಈ ದಕ್ಷಿಣಾಮೂರ್ತಿ ನಿಮ್ಮ ಹೊಂದಿದ್ದಕ್ಕೆ ನಾನು ಎರಡು ದಿವಸಗಳ ಕಾಲ ಕೂತಿದ್ದೆ ಸೊ ಅಂದರೆ ನಾನು ಬಂದಾಗ ನನ್ನ ಸಮಯೂ ಕೂಡ ನನಗೆ ನಷ್ಟ ಆಗಬಾರ್ದು ನನಗೊಂದು ಅಧ್ಯಯನ ಆಗಬೇಕು ನೀವು ಬಂದವರು ಕೂಡ ನಿಮ್ಗೆ ಏನಾದರೂ ಒಂದು ಕೆಲವು ವಿಷಯಗಳು ಸಿಕ್ಕಿ ಒಂದು ಒಂದು ವಿಷಯ ಸಿಕ್ಕುವಂಥದ್ದು ಇನ್ನೊಂದು ಒಂದು ಸ್ಫೂರ್ತಿಯನ್ನು ಪಟ್ಟು ನಿಮ್ಮ ಜೀವನದಲ್ಲಿ ನಿಮಗೆ ಸಹಾಯ ನೆರವು ಆ ಒಂದು ದೃಷ್ಟಿಕ್ಕೊಂದು ಮತ್ತು ನನಗಿದು ಸ್ವಾಧ್ಯಾಯ ಇದನ್ನು ಸ್ವಾಧ್ಯಾಯ ಮತ್ತು ಶ್ರೀರಾಮ್ ಕೃಷ್ಣಾನು ಅಧ್ಯಯನವನ್ನು ಇದನ್ನು ಅರ್ಪಿಸ್ಬೇಕಾದ್ರೆ ನಾನು ಒಂದು ಉತ್ತಮವಂತ ಒಂದು ವಸ್ತುವನ್ನು ಅರ್ಪಿಸಬೇಕಾಗತ್ತೆ ಇಲ್ಲ ಎಂತೆಂಥದ್ದು ಅವನು ಅದನ್ನು ನನಗೆ ಬಡ್ಡಿ ಸಮೇತ ಕೊಟ್ಟರೆ ನಾನು ಆಮೇಲೆ ಒದ್ದಾಡಬೇಕಾಗತ್ತೆ ಹಾಗಾಗಿ ನನ್ನ ಇಷ್ಟಮೂರ್ತಿಗೆ ಇದನ್ನು ಒಂದು ನಿವೇದನಾ ರೂಪದಲ್ಲಿ ನಾನು ಮಾಡೋದ್ರಿಂದ ಇದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ನನ್ನ ಶಕ್ತಿ ಮೇರಿ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ ಹಾಗಾಗಿ ಹಲವಾರು ಪುಸ್ತಕಗಳನ್ನು ಹಲವಾರು ವಿದ್ವಾಂಸರ ವ್ಯಾಖ್ಯ ಓದಿ ಅದನ್ನು ರೆಫರ್ ಮಾಡಿ ಅದನ್ನು ಒಂದು ಎಷ್ಟಾಗುತ್ತೋ ಅಷ್ಟನ್ನು ಕೋಡ್ರೀಕರಿಸಿ ನಾನು ನಿಮಗೆ ಹೇಳ್ತಾ ಇರ್ತೀನಿ ಹಾಗೆ ನಿಮ್ಗೆ ಯಾರಿಗಾದರೂ ಡೌಟ್ ಇದ್ದರೆ ಸಂಶಯವಿದ್ರೆ ಇಲ್ಲ ನಿಮಗಿದ್ ಸರಿ ಅನ್ನಿಸ್ತಿಲ್ಲ ಅಂದರೆ ದಯವಿಟ್ಟು ನನ್ನ ಬಂದು ನೇರವಾಗಿ ಕೇಳಬಹುದು ಯಾರು ನನ್ನನ್ನು ತಪ್ಪು ತಿಳ್ಕೊಳ್ಳಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಪೂರ್ಣಮದ ಪೂರ್ಣಮದ ಪೂರ್ಣಾತ್ ಪೂರ್ಣ ಮುದ್ಯೆ ಪೂರ್ಣಸ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಿ ಹರಿ ಓಂ ತತ್ತ್ಸತ್ ಶ್ರೀರಾಮರ್ಪಣಮಸ್ತು